ಭಗವಂತನ ನಾಮಸ್ಮರಣೆಯ ಮಹತ್ವ ಈ ನಾಮಸ್ಮರಣೆ ಸಂಧಿಯಲ್ಲಿ ವಿವರಿಸುತ್ತಿದ್ದಾರೆ ನಾಮಸ್ಮರಣೆ ಜಪ ಬೇರೆ ಸ್ಮರಣೆ ಬೇರೆ ಸ್ಮರಣೆ ಯಾವಾಗಲೂ ಮಾಡಬಹುದು ದೇವರ ನಾಮಸ್ಮರಣೆ ನಿರಂತರ ಮಾಡ್ತಿರಬೇಕು ಬೆಳಗ್ಗಿನಿಂದ ರಾತ್ರಿ ತನಕ ಸಿಕ್ಕಿದ ಅವಕಾಶಗಳಲ್ಲೆಲ್ಲ ನಾವು ಮಾಡ್ತಾ ಇರಬೇಕಂತ ಅದು ನಾಮಸ್ಮರಣೆಂತ ಈ ನಾಮಸ್ಮರಣೆ ಮಾಡುವಾಗ ಏನಾಗುತ್ತೆ ಕೆಲವು ಸಲ ಅನುಸಂಧಾನ ಇರುತ್ತದೆ ಅನುಸಂಧಾನ ಇರುವುದಿಲ್ಲ ಯಾಕೆಂದ್ರೆ ಬೆಳಗ್ಗಿನಿಂದ ರಾತ್ರಿ ತನಕ ಇರ್ತೇವೆ ಪ್ರಾಯಶಃ ಮನಸ್ಸು ಕೆಲವು ಸಲ ಬೇರೆ ಕಡೆ ಇರ್ತದೆ ಶಬ್ದ ದೇವರನ್ನು ಒಂದು ಬದಿಯಲ್ಲಿ ನಮ್ಮ ಕೆಲಸ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ನಾಮಸ್ಮರಣೆ ನಾವು ಮಾಡ್ತಾ ಇರ್ತೇವೆ ಆಗ ಅನುಸಂಧಾನ ಮತ್ತೊಂದು ಕಡೆ ಇರುವುದೂ ಉಂಟು ಲೌಕಿಕ ವ್ಯವಹಾರದಲ್ಲಿ ಇರುವಾಗಲೂ ನಾಮಸ್ಮರಣೆ ಸ್ಮರಣೆ ಮಾಡಬೇಕು ಅಂದರೆ ಲೌಕಿಕ ಕ್ರಿಯೆ ಮಾಡ್ತಾ ಇರಬೇಕೆ ಜೊತೆಗೆ ನಾನಸ್ಮರಣೆ ಅಂದರೆ ಅನುಸಂಧಾನ ತಪ್ಪಿ ಹೋಗುತ್ತೆ ಹಾಗೆ ಅನುಸಂಧಾನ ಇಲ್ಲದೆ ಮಾಡಿರತಕ್ಕಂತಹ ನಾಮಸ್ಮರಣೆ ಎಷ್ಟರ ಮಟ್ಟಿಗೆ ಪುಣ್ಯ ಡ್ರೈವಿಂಗ್ ಮಾಡ್ತಾ ಇರ್ತೇವೆ ಮಾತಾಡ್ತಾ ಇರ್ತೇವೆ ನಾವು ಎರಡೂ ಕ್ರಿಯೆ ಏಕಕಾಲದಲ್ಲಿ ನಡೆಸುತ್ತೇವೆ ಹಾಗೆ ಅಂತ ಡ್ರೈವಿಂಗಲ್ಲಿ ಏನು ನಮ್ಮ ತಪ್ಪಿರುವುದಿಲ್ಲ ಮಾತುಕತೆಯಲ್ಲಿಯೂ ನಾನು ತಪ್ಪುವುದಿಲ್ಲ ಎರಡು ಕಡೆ ಮನಸ್ಸು ಹೇಗೆ ಒಂದು ಯಾಂತ್ರಿಕ ಒಂದು ಬೌದ್ಧಿಕ ಡವಿಂಗ ಯಾಂತ್ರಿಕ ಅದು ಹೋಗ್ತಾ ಮಾತು ಅದು ಬೌದ್ಧಿಕ ಅದು ನಡೀತಾ ಇರ್ತದೆ ಹಾಗಾಗಿ ಲೌಕಿಕದ ಜೊತೆಗೆ ಯಾಂತ್ರಿಕವಾದ ಗಾಡಿ ಹೋದ ಹಾಗೆ ಲೌಕಿಕ ಜೀವನದ ಜೊತೆಗೆ ದೇವರ ನಾಮಸ್ಮರಣೆ ಗಾಡಿ ಸಾಕ್ತಾ ಇರ್ತದೆ ಈ ಕೆಲವರೆಲ್ಲ ಈ ಜಪಮಣಿ ಅಥವಾ ಟಕಾ ಟಕ ಹಿಡ್ಕೊಂಡು ಜಪ ಮಾಡ್ತಾ ಇರ್ತಾರೆ ಜಪ ಮಾಡ್ತಾ ಇರ್ತಾರೆ ಲೋಕದ ವ್ಯವಹಾರ ಎಲ್ಲ ನಡೆಸ್ತಾ ಇರ್ತಾರೆ ಸಂಖ್ಯೆ ಭರ್ತಿ ಆಗಿದೆ ಹತ್ತು ಲಕ್ಷ ಅದು ಟಕಾ ಟಕಾ ಅಂತ ಲೆಕ್ಕ ಮಾಡ್ತಾ ಹೇಳ್ತಾ ಇರ್ತದೆ ಇದು ನಾಮಸ್ಮರಣೆ ಹೌದು ಇದು ಅಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಅಹೋರಾತ್ರದಲ್ಲಿ ಮಾಧವ ನಾಮಸ್ಮರಣೆ ದೇವರ ನಾಮಸ್ಮರಣೆ ಹೇಳ್ತಾರೆ ಕಣ್ಣಲ್ಲಿ ಅತ್ತಾಯಿತ ಅಂತ ಹೇಳ್ತಾ ಇರುತ್ತಾರೆ ನಾಮ ಬಾಯಲ್ಲಿ ಹೇಳುತ್ತೇವೆ ಇನ್ನೊಂದು ಕಡೆಯಲ್ಲಿ ಮತ್ತೊಂದು ವ್ಯವಹಾರ ನಡೆಸುತ್ತಾ ಇರುತ್ತೇವೆ ಇದೆಲ್ಲ ಹೇಗೆ ಸರಿಯೋ ತಪ್ಪೋ ಅಂತ ಒಂದು ನಮಗೆ ಗೋಜಲ್ ಗೊಜಲಾಗುವುದುಂಟು ಆದರೆ ಇದು ದುರುಪಯೋಗ ಆಗಬಾರದು ಯಾವ ದೃಷ್ಟಿಯಲ್ಲಿ ಹೇಳಿದ್ದು ಅನ್ನೋದನ್ನು ಮಾತ್ರ ನಾವು ಎಚ್ಚರದಲ್ಲಿ ಇಟ್ಟುಕೊಳ್ಳಬೇಕು ಇಂತಹ ಅನಿವಾರ್ಯ ಕಾರಣಗಳಲ್ಲಿ ಮನಸ್ಸು ವ್ಯಗ್ರವಾದಾಗಲೂ ಕೂಡ ನಾಮಸ್ಮರಣೆ ಮಾಡಿದರೆ ಅದಕ್ಕೆ ಎಷ್ಟು ಮಾರ್ಕು ಅದಕ್ಕೆ ಪ್ರಯೋಜನ ಉಂಟೋ ಇಲ್ಲೋ ಅನ್ನುವಂತಹ ಒಂದು ಚಿಂತನೆಯನ್ನು ದಾಸರು ಬಹಳ ಸಗಸಾಗಿ ಕೊಡ್ತಾರೆ ಆದರೆ ನಮಗೆ ಇಂತಹ ಮಾರ್ಗ ಹೇಳಿದಾಗ ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕಿಂತ ದಾರಿ ತಪ್ಪುದೇ ಜಾಸ್ತಿ ನಮ್ಮಲ್ಲಿ ಹೇಳ್ತಾರೆ ನೋಡಿ ಏಕಾದಶಿ ಉಪವಾಸ ಮಾಡಬೇಕು ಅಲ್ರಿ ನನಗೆ ಆರೋಗ್ಯ ಇಲ್ಲ ಪರವಾಗಿಲ್ಲ ಫಲಾರ ಮಾಡು ಅಲ್ರೀ ಫಲಾರ ಮಾಡಿದರೆ ಜೀರ್ಣ ಆಗುವುದಿಲ್ಲ ಹಾಗಾದರೆ ಊಟ ಮಾಡು ಓ ಅಟ ಮಾಡೋ ಹೇಳಿದ್ರಲ್ವೋ ಯಾರಿಗೆ ಆರೋಗ್ಯದ ಬವರೋಗ ಪೇಶೆಂಟ್ ರೀ ಅದರಿಂದ ಊಟ ಮಾಡಬಹುದಾ ಹೀಗೆ ಒಂದು ಮಾರ್ಗ ತೋರಿಸಿದ್ರೆ ಅದು ತಪ್ಪು ಮಾರ್ಗ ಕೇಳುವುದೇ ಜಾಸ್ತಿ ಇರ್ತದೆ ಯಾವುದೋ ಒಂದು ಕಾರಣ ಹೇಳಿದರೆ ಅದನ್ನು ಕೆಟ್ಟ ರೀತಿಯಲ್ಲಿ ವಿನಿಯೋಗ ಮಾಡುವುದು ಜಾಸ್ತಿ ಹಾಗಾಗಿ ಅದು ಮಿಸ್ಯೂಸ್ ಸರಿಯಾದ ಮಾರ್ಗದಲ್ಲಿ ನಾವು ವಿನಿಯೋಗ ಮಾಡಬೇಕಂತ ನಾಮಸ್ಮರಣೆ ಮಾಡುವಾಗ ಕೆಲವೊಂದು ಸಲ ಅನಿವಾರ್ಯವಾಗಿ ಮನಸ್ಸು ವ್ಯಗ್ರವಾದಾಗ ಇದು ಸಾರ್ಥನೋ ಅನ್ನುವ ಜಿಜ್ಞಾಸೆಯನ್ನು ಈ ನುಡಿಯಲ್ಲಿ ದಾಸರ್ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಂತಂದ್ರೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸ ದಿಪ್ಪುದೆ ತಾಕ್ಷನ ವಿಮಲ ಪದ ಪದ್ಮಂಡುಣಿಗಳೆಂದೆನಿಪ ಭಕ್ತರ ಹಿಂಡುಗಳ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆದ ನರನ ಪಾವನ ಮಾಲ್ಪರಾಕ್ಷಣದೀ ಎಂತ ಹೇಳ್ತಾರೆ ಇದು ಭಗವಂತನದಲ್ಲ ಭಗವಂತನ ಭಕ್ತರನ್ನು ನೋಡಿದರೂ ಸಾಕು ಅವರನ್ನು ಉಪಾಸನೆ ಮಾಡಿದರೂ ಸಾಕು ನಾವು ಪವಿತ್ರರಾಗ್ತೇವೆ ಅಂತ ಅಲ್ಲಿ ಕೊಟ್ಟ ದೃಷ್ಟಾಂತ ಚೆನ್ನಾಗಿದೆ ಅಲ್ಲಿ ಕೆಂಡ ಕಂಡು ಮುಟ್ಟಿದರೂ ಸರಿ ಕಹಾಣದೇ ಮುಟ್ಟಿದರೂ ಸರಿ ಮಗು ಹೋಗಿ ಕೈ ಹಾಕತ್ತೆ ಗೊತ್ತು ಅದಕ್ಕೆ ಪಾಪ ಇದು ಇದು ರೂಪ ಅದರ ಆಕರ್ಷಣೆ ಸೆಳತ ಅದಕ್ಕೆ ಸಿಲುಕಿ ಮಗು ಹೋಗಿ ಕೈ ಹಾಕತ್ತೆ ಕಾಲು ಹಾಕುತ್ತೆ ಅದಕ್ಕೆ ಗೊತ್ತಿಲ್ಲ ಪಾಪ ಬಾರಿ ಪ್ರಕಾಶಕ ಅಂತ ಹೋಗಿ ಕಾಲು ಹಾಕಿತು ಬೆಂಕಿಗೆ ಇದು ಮಗು ಕಾಲಿಟ್ಟದ್ದು ನಾನು ಅದನ್ನು ಸುಡಬಾರದು ಅದಕ್ಕೆ ಗೊತ್ತೇ ಇಲ್ಲದು ಮಗು ಬರಲಿ ಮನುಷ್ಯ ದೊಡ್ಡವ ಬರಲಿ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಅದು ಹ್ಮ್ ಹಾಗಾಗಿ ಮಗು ಹೋಗಿ ಅಲ್ಲಿ ಕೂಡ ಅದು ಸುಡುದೇ ಅಥವಾ ಒಬ್ಬ ಬುದ್ಧಿ ಇಲ್ಲದೆ ಬುದ್ಧಿ ಇದ್ದು ಸುಡಿದ್ರೆ ಅದನ್ನು ಮುಟ್ಟಿದ್ರೆ ಆವಾಗಲೂ ಕೆಂಡ ಸುಡುತ್ತೆ ಅಂದರೆ ತಿಳಿದು ಮುಟ್ಟಿದ್ರೂ ಕೆಂಡ ಸುಡುತ್ತೆ ಕೆಂಡ ತಿಳಿಯದೇ ಮುಟ್ಟಿದ್ರೂ ಅದು ಸುಡುತ್ತೆ ಹೇಗೆ ಹಾಗೆ ಭಗವಂತನ ನಾಮ ಸ್ಮರಣೆ ಒಂದು ಅಗ್ನಿ ಇದ್ದ ಹಾಗೆ ಆ ಅಗ್ನಿ ಹೇಗೆ ಜ್ಞಾತ ಅಜ್ಞಾತವಾಗಿ ಫಲವನ್ನು ಕೊಡುತ್ತೆ ಸುಡುವಂತಹ ಕೆಲಸ ಮಾಡುತ್ತೆ ಹಾಗೆ ಭಗವಂತನ ನಾಮ ಸ್ಮರಣೆ ಜ್ಞಾತ ಅಜ್ಞಾತ ಉಭಯತಾಭಿ ನಮಗೆ ಫಲವನ್ನು ಕೊಡುವಂತಹದ್ದು ಅಂತ ಅದು ಅನುಸಂಧಾನ ಇದ್ದು ನಾಮಸ್ಮರಣೆ ಮಾಡಿದರೂ ಅದು ಫಲ ಕೊಡುತ್ತೆ ಅನುಸಂಧಾನ ಇಲ್ಲದೆ ನಾಮಸ್ಮರಣೆ ಮಾಡಿದರೂ ಅದು ಫಲವನ್ನು ಕೊಡುವಂಥದ್ದು ಭಗವಂತನ ನಾಮಸ್ಮರಣೆ ಅದು ಬೇಕೇ ಬೇಕಾದ್ದು ಭಗವಂತನ ನಾಮಕ್ಕೆ ಅಷ್ಟು ಶಕ್ತಿ ಇದೆ ದೇವರ ಶಬ್ದ ಆ ಶಬ್ದಗಳಿಗೆ ಈ ಉದಾಹರಣೆಗೆ ನಾನು ಹೇಳೋದಿದ್ದರೆ ವೇದ ಮಂತ್ರಗಳನ್ನೇ ಹೇಳುತ್ತೇವೆ ವೇದ ಮಂತ್ರಗಳಿಗೆ ಅರ್ಥಚಿಂತನೆ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಆದರೂ ಅದನ್ನು ವೇದ ಮಂತ್ರ ಹೇಳುತ್ತೇವೆ ಫಲ ಉಂಟೋ ಇಲ್ವೋ ಫಲ ಉಂಟದಕ್ಕೆ ಆದರೆ ಈ ಅರ್ಥ ತಿಳಿದವನಿಗೆ ಎಷ್ಟು ಫಲ ಅಷ್ಟು ಫಲ ಇಲ್ಲ ದೇವರನ್ನು ನೋಡಿ ಜಪ ಮಾಡುವವನಿಗೆ ಎಷ್ಟು ಫಲ ಅಷ್ಟು ಫಲ ಇಲ್ಲ ಫಲ ಉಂಟು ನಿಷ್ಫಲ ಅಲ್ಲ ಭಗವಂತನನ್ನು ಹೇಳುವ ಶಬ್ದಗಳಿಗೆ ನಿಷ್ಫಲತೆಯ ಪ್ರಶ್ನೆ ಬರುವುದಿಲ್ಲ ಆದ್ರಿಂದ ಕೆಂಡದ ಹಾಗೆ ಭಗವಂತನ ನಾಮ ಕೆಂಡವೂ ಪ್ರಕಾಶಕ ನಾಮವು ಭಗವಂತನ ಗುಣವನ್ನು ಪ್ರಕಾಶನಗೊಳಿಸುವಂತಹದ್ದು ಕೆಂಡಕ್ಕೂ ಸುಡುವ ಶಕ್ತಿ ಇದೆ ಭಗವಂತನ ನಾಮಕ್ಕೂ ಸುಡುವ ಶಕ್ತಿ ಇದೆ ಕೆಂಡ ಯಾರು ತನ್ನ ಹತ್ರ ಬರ್ತಾರೆ ಅವರಿಗೆಲ್ರಿಗೂ ಪ್ರಕಾಶ ಕೊಡುತ್ತೆ ಸುಡುತ್ತೆ ಭಗವಂತನ ನಾಮಸ್ಮರಣೆಯೂ ಕೂಡ ಅಷ್ಟೇ ಅದು ಅದು ಸುಟ್ಟು ಬೂದಿ ಮಾಡುತ್ತೆ ಏನನ್ನು ಪಾಪವನ್ನು ಸುಟ್ಟು ಬೂದಿ ಮಾಡುತ್ತೆ ಕೆಂಡಕ್ಕೂ ನಾಮಸ್ಮರಣೆಗೂ ಇಷ್ಟೇ ವ್ಯತ್ಯಾಸ ಕೆಂಡ ಏನು ಸಿಕ್ಕಿದರೂ ಸುಡುತ್ತದೆ ನಾಮಸ್ಮರಣೆ ಪಾಪ ಸಿಕ್ಕಿದ್ರೆ ಮಾತ್ರ ಸುಡುತ್ತೆ ಅಲ್ಲ ಕೆಂಡ ಎಲ್ಲವನ್ನೂ ಸುಟ್ಟು ಬಿಡುತ್ತೆ ನಾಮಸ್ಮರಣೆ ಪುಣ್ಯವನ್ನು ಸುಟ್ಟುಬಿಟ್ರೆ ಬೇಡ್ರಿ ಅಂತ ಈ ಚಿಂತೆಗೆ ಅವಕಾಶ ಇಲ್ಲ ಆದರೆ ನಾಮಸ್ಮರಣೆ ಪಾಪವನ್ನು ಮಾತ್ರ ಸುಡುತ್ತದೆ ನಮ್ಮ ಅನಿಷ್ಟಗಳನ್ನು ಮಾತ್ರ ಸುಟ್ಟು ಬೂದಿ ಮಾಡುತ್ತೆ ಒಳ್ಳೆದ್ದನ್ನು ಹಾಗೆ ಇನ್ನಷ್ಟು ಬೆಳಕು ಚೆಲ್ಲಿ ಅದು ಇನ್ನಷ್ಟು ನಾಮಸ್ಮರಣೆ ಆಗುವ ಹಾಗೆ ಮಾಡುತ್ತೆ ಹೀಗೆ ಕೆಂಡದ ದೃಷ್ಟಾಂತವನ್ನು ಕೊಟ್ಟು ಅದು ತಿಳಿದು ಭಗವಂತನ ನಾಮಸ್ಮರಣೆ ಮಾಡಿ ತಿಳಿಯದೆ ಭಗವಂತನ ನಾಮಸ್ಮರಣೆ ಮಾಡಿ ಎರಡಕ್ಕೂ ಪೂರ್ಣವಾಗಿರತಕ್ಕಂತಹ ಫಲ ಪೂರ್ಣ ಅಂದರೆ ಅದಕ್ಕೆ ಯೋಗ್ಯವಾಗಿರತಕ್ಕಂತಹ ಫಲ ಇದೆ ಹೀಗೆ ಭಗವಂತನ ನಾಮಸ್ಮರಣೆ ಮಾಡಿ ಯಾರು ಜ್ಞಾನಿಗಳಿರ್ತಾರೆ ಜ್ಞಾನಿಗಳ ದಂಡ ದಂಡೇ ಬಂತು ಅಂತ ಇಟ್ಕೊಳ್ಳಿ ಅದನ್ನು ನೋಡಿದಾಕ್ಷಣ ಅದಕ್ಕೆ ಪ್ರಣಾಮವನ್ನು ಸಲ್ಲಿಸಿದರೆ ಅವನ ಪಾವನ ಮಾಡಪ್ಪರು ಭಗವಂತನ ನಾಮಸ್ಮರಣೆ ಅಷ್ಟೇ ಅಲ್ಲ ನಾಮಸ್ಮರಣೆ ಮಾಡುವವರು ಯಾರಿದ್ದಾರೆ ಅವರ ಕಾಲಿಗೆ ನಾವು ಬಿದ್ದರೆ ಅದು ನಮಗೆ ಸಾವಿತ್ರಿವನ್ನು ನಮ್ಮ ಸಕಲ ಪಾಪ ನಿವಾರಣೆಯನ್ನು ಮಾಡಿಕೊಡ್ತದೆ ಅಷ್ಟು ಭಗವಂತನ ನಾಮಕ್ಕೆ ನಾಮ ಸ್ಮರಣೆಗೆ ಅಷ್ಟು ಮಹತ್ವ ಇರತಕ್ಕಂಥದ್ದು ಅಂತ ದಾಸರು ಈ ನುಡಿಯಲ್ಲಿ ಪುಂಡರೀಕ ವಿಮಲ ಪದ್ಮ ಬಂಡುಣಿಗಳೆಂದೆನಿಪುತರ ಅದು ಭಗ ಪುಂಡರೀಕ ಅಲ್ಲ ಪುಂಡರೀಕ ಪಾದ ಕಮಲದ ಬಂಡುಣಿಗಳು ಬಂಡುಲಿಗಳು ಅಂತಂದ್ರೆ ಅದರ ಬಂಡು ಅಂದ್ರೆ ಸಾರ ಮಕರಂದ ಅದನ್ನು ಉಣಿ ಅಂದ್ರೆ ಉಣ್ಣುವವರು ಅಂದ್ರೆ ಭ್ರಮರಗಳು ಅಂದ್ರೆ ಭಗವಂತನ ಪಾದ ಪದ್ಮದಲ್ಲಿ ಭ್ರಮರದ ಹಾಗೆ ಇರತಕ್ಕಂತಹ ಭಕ್ತರ ಹಿಂಡು ನೋಡಿದಾಕ್ಷಣ ಅವರ ಭಕ್ತರ ಹಿಂಡು ನೋಡಿದೆವು ತಕ್ಷಣ ನಮ್ಮ ತನು ಬಿಂಡು ಗೆಡೆಯಿದ ನಮ್ಮ ಶರೀರವನ್ನೇ ಯಾರು ಸಾಷ್ಟಾಂಗ ಪ್ರಣಾಮ ಮಾಡಿ ಅವರಿಗೆ ಸಮರ್ಪಿಸ್ತಾನೆ ಅಂತಹ ನರರನ್ನು ಪಾವನ ಮಾಲ್ಪರು ಆ ಕ್ಷಣದಿ ಆ ಜ್ಞಾನಿಗಳು ನಮ್ಮನ್ನು ಪಾವನಗೊಳಿಸ್ತಾರೆ ಬರೀ ಭಗವಂತ ಅನ್ನ ಭಗವಂತನ ನಾಮಸ್ಮರಣೆ ಮಾಡದಕ್ಕಂಥ ಅವರು ಭಗವದ್ ಭಕ್ತರು ಅವರಿಗೆ ನಾವು ಮಣಿದರೂ ಕೂಡ ಇಷ್ಟು ಫಲ ಇದೆ ನಾಮಸ್ಮರಣೆ ಮಾಡಿದ್ರೆ ಎಷ್ಟು ಫಲ ಭಗವಂತನನ್ನು ನೋಡಿ ಚಿಂತನೆ ಮಾಡಿದರೆ ಅದೆಷ್ಟು ಫಲ ಅಂತ ಕೈಮಿತ್ಯ ನ್ಯಾಯದಿಂದ ಸಮರ್ಥನೆ ಮಾಡ್ತಾರೆ ಅಂತೂ ಕೆಂಡ ಮುಟ್ಟಿದರೂ ಸರಿ ಅಂತ ಅಂತೇ ತಿಳಿಯದೆ ಮುಟ್ಟಿದಾಗಲು ಅದು ಸುಡುವ ಹಾಗೆ ನಾಮಸ್ಮರಣೆ ಏ ಮಾಡಿದ್ರೆ ಸರಿ ಜ್ಞಾನ ಬೇಕಾಗಿಲ್ಲ ಅನುಸಂಧಾನ ಬೇಕಾಗಿಲ್ಲ ಅಂತ ಅನುಸಂಧಾನಕ್ಕೆ ಗೌನತೆ ಬರಬಾರದು ದಾಸರೊಂದು ಕಡೆ ಹೇಳ್ತಾರೆ ಅನುಸಂಧಾನ ಇಲ್ಲದೆ ಮಾಡ್ತಾರೆ ಎಲ್ಲವೂ ನಿಷ್ಫಲ ಅಂತ ಆದರೆ ಇಲ್ಲೇ ಹೇಳ್ತಾರೆ ಅನುಸಂಧಾನ ಇಲ್ಲದಿದ್ರೂ ಪರವಾಗಿಲ್ಲ ಅದೇ ಯಾವುದೋ ಒಂದು ರೋಗಗ್ರಸ್ತರಾಗಿರುತ್ತೇವೆ ಅನುಸಂಧಾನ ಬರುವುದಿಲ್ಲ ಅಚ್ಯುತ ಅನಂತಾ ಗೋವಿಂದ ಅಂತ ಒದ್ದಾಡಿಕೊಂಡು ಅಯ್ಯೋ ಅಯೋ ಅಯ್ಯೋ ಅಂತ ಹೇಳೋದಕ್ಕಿಂತ ಅಯ್ಯ ಅಯ್ಯ ಅಂತ ಹೇಳಿ ಅಚುತ ಅನಂತ ಗೋವಿಂದ ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣವಾದ ಫಲ ಅನುಸಂಧಾನ ಇಲ್ಲದೆ ಹೋದ್ರು ಅನುಸಂಧಾನ ಮಾಡಲಿಕ್ಕಾಗದಿದ್ದಂತಹ ಅವಸ್ಥೆಯಲ್ಲಿಯೂ ಕೂಡ ನಾಮಸ್ಮರಣೆ ಮಾತ್ರ ಬಿಡಬೇಡ ಅನ್ನೋದು ಈ ನುಡಿಯ ಒಟ್ಟು ಸಾರ ಹೀಗೆ ಭಗವಂತನ ನಾಮಸ್ಮರಣೆಗಳ ಮಹತ್ವವನ್ನು ತಿಳಿಸ್ತಾ ಎಲ್ಲೆಲ್ಲಿ ಯಾವ ಯಾವ ಭಗವಂತನನ್ನು ಸ್ಮರಿಸಬೇಕು ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ ಷಷ್ಠ ಸ್ಕಂದದಲ್ಲಿ ಹೇಳುತ್ತಾರೆ ಅಲ್ಲಿ ಹೇಳುವಾಗ ವಿಶ್ವರೂಪಾಚಾರ್ಯರು ಹೇಳುವಂತಹದ್ದು ಅದು ದೇವೇಂದ್ರ ತನ್ನ ಪುರೋಹಿತರನ್ನು ಕಳಕೊಂಡಾಗ ದೈತ್ಯರು ಅವನ ಮೇಲೆ ಎರಗಿ ಬಂದಾಗ ಅವರ ಜೊತೆಗೆ ಹೋರಾಡಬೇಕಾಗಿದೆ ಆಗ ನಿಸ್ತತ್ವನಾದಂತಹ ಇಂದ್ರಾದಿ ಅಮರರು ವಿಶ್ವರೂಪಾಚಾರ್ಯರನ್ನು ಉಪದತ್ತಿ ಮಾಡಿದಾಗ ವಿಶ್ವರೂಪಾಚಾರ್ಯರು ಹೇಳುತ್ತಾರೆ ನೀವು ಎಲ್ಲಿ ಬೇಕಾದರೂ ಇದ್ದಕ್ಕ ಹೋಗು ನಿನಗೆ ಜಯ ಬೇರಿ ಸಿಗುತ್ತೆ ಒಂದು ಕೆಲಸ ಮಾಡು ಒಂದು ಕವಚಾ ಕೊಡ್ತೇನೆ ವಜ್ರದ ಕವಚಾ ಕೊಡ್ತೇನೆ ಕಟ್ಟಿಕೊಂಡು ಹೋಗು ಅದು ಏನು ಕವಚಾ ಅಂದರೆ ಬೇರೆ ಯಾವುದೂ ಕವಚ ಅಲ್ಲ ಅದು ನಾರಾಯಣ ಕವಚ ಭಗವಂತನ ನಾಮಸ್ಮರಣೆಯೇ ಕವಚ ಅದನ್ನು ಧಾರಣೆ ಮಾಡಿಕೊಂಡು ಹೋಗು ಎಲ್ಲಿ ಹೋದರೂ ಕೂಡ ನಿನಗೆ ಜಯ ಪರಾಜಯದ ಪ್ರಶ್ನೆ ಇಲ್ಲ ಅದನ್ನು ದಾಸರು ಕೆಲವು ಮಾತ್ರ ಮುಖಗಳನ್ನು ಪರಿಚಯ ಮಾಡುತ್ತಾರಷ್ಟೇ ಹೀಗೆ ಕೆಲವು ನಾಮಸ್ಮರಣೆಗಳನ್ನು ಮಾಡುವ ಮುಖವನ್ನು ಹೇಳಿ ಎಲ್ಲ ಅಲ್ಲಿ ಂತಹ ರೂಪಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕಾಗಿರತ ಎಲ್ಲೆಲ್ಲಿ ಯಾವ ಯಾವ ಭಗವಂತನ ರೂಪ ಇದೆ ಅದನ್ನೆಲ್ಲ ನಾವು ಚಿಂತನೆ ಮಾಡಬೇಕಾದ ಕೆಲವು ಮುಖ ನಮ್ಮ ಮುಂದಿಟ್ಟಿದ್ದಾರೆ ಅಪರಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತಯಿಸುವನು ಕಾಶ್ಯಪಿಯನು ಅಳೆದವ ಸ್ಥಳದಲ್ಲಿ ಸರ್ವತ್ರ ಕೇಶವನು ಕಪತಿ ಗಗನದಿ ಜಲಗಳಲ್ಲಿ ಮಹಾಶಪರ ನಾಮಕ ಭಕ್ತರನ್ನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನದಿನದ ದಿನದಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಅಂತೆ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಎಲ್ಲೆಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ನಾರಾಯಣ ವರ್ಮದಲ್ಲಿ ಬಹಳ ಸೊಗಸಾಗಿ ಅದನ್ನು ವಿಸ್ತೃತವಾಗಿ ಎಲ್ಲಿ ಹೇಳ್ತಾರೆ ಪಾಯ ಅಲ್ಲಿ ಯಾರ್ಯಾರು ಭಗ ಮತ್ಸ್ಯ ರೂಪ ನನ್ನನ್ನು ರಕ್ಷಣೆ ಮಾಡಲಿ ಇಂತ ಎಲ್ಲ ಹೇಳ್ತಾರೆ ಎಲ್ಲೆಲ್ಲಿ ಯಾವ್ದು ಯಾವುದು ಅಂತ ಹೇಳುವಾಗ ಅಪರಿಮಿತ ಸನ್ಮಯಿಮ ನರ ಹರಿ ವಿಪಿನದಳು ಸಂತೈಸುವನು ವಿಪಿನದಳು ಕಾಡಿನೊಳಗೆ ಹೋಗತಕ್ಕಂತಹ ಸಂದರ್ಭ ಬಂತು ಈಗ ಕಾಡೇ ಇಲ್ಲ ಕಾಡಿನೊಳಗೆ ಹೋಗುವ ಸಂದರ್ಭ ಏನು ಅಕಸ್ಮಾತ್ ಆಗಿ ವೀರಪ್ಪನಂತವ್ರು ಹೇಳಿಕೊಂಡು ಅಂತ ಇಟ್ಕೊಂಡು ಹೋಗಬಾರ್ದು ಕರ್ಕೊಂಡು ಹೋಗುವುದಿಲ್ಲ ಹೋದ್ರು ಅಂತಾದ್ರೂ ಇಂತಿಟ್ಟುಕೊಂಡು ವಿಪಿನದಳು ಸಂಚರಿಸುವ ಪ್ರಸಂಗ ಬಂತು ಹಾಗೇನು ಮಾಡಬೇಕು ನಾವು ಹಾಗೆ ಹೇಳಿದ್ರು ದುರ್ಗೇಶ ಅಟವ್ಯಾಧಿ ಮುಖೇಶು ಪಾಯಾ ನೃಸಿಂಹ ಅಸುರಯೂತ ಪಾರಿಹಿ ಎಂತ ಹೇಳ್ತಾರೆ ನಾರಾಯಣ ವರ್ಮದಲ್ಲಿ ದುರ್ಗೇಶು ಅಟವಿ ಆದಿ ಮುಕಾದಿಶು. ನಾವು ಅರಣ್ಯದಲ್ಲಿ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೋಗತಕ್ಕಂತಹ ಸಂದರ್ಭ ಬಂದಾಗ ಏನು ಮಾಡಬೇಕು ನೃಸಿಂಹದೇವರನ್ನು ಸ್ಮರಣೆ ಮಾಡಬೇಕು ಪಾಯಾ ನೃಸಿಂಹ ಅಸುರಯೂತ ಪಾರಿಹಿ ಅದು ನೃಸಿಂಹ ಅದು ಅಸುರಯೂತ ಪಾರಿಹಿ ಅಸುರರೆಂಬಂತಹ ಮದಭರಿತವಾದ ದಿಗ್ಗಜಗಳು ಬಂದರೂ ಕೂಡ ಅದರ ಮದ ಇಳಿಸುವ ನರಹರಿ ಎನ್ನನ್ನು ರಕ್ಷಣೆ ಮಾಡಲಿ ಯಾವ ದಿಗ್ಗಜಕ್ಕೂ ಹೆದರುದಿಲ್ಲ ಸಿಂಹ ನರಸಿಂಹ ಅದು ಮನುಷ್ಯರಲ್ಲಿ ಅಲ್ಲ ಎಲ್ಲರಿಗಿಂತಲೂ ಮೂರ್ಧನ್ಯವಾಗಿರತಕ್ಕಂತಹ ರೂಪ ಯಾರಿಂದಲೂ ಸಾವಿರದ ಇರತಕ್ಕಂತಹ ಹಿರಣ್ಯ ಕಶಿಪುವನ್ನೇ ಮಾಡಿದ ಇಡೀ ಜಗತ್ತನ್ನು ಗಡಗಡ ನಡುಗಿಸಿರತಕ್ಕ ಹಿರಣ್ಯ ಕಶಿಪುವಿನ ಎದೆ ಹೇಳಿ ರಕ್ತವನ್ನು ಚಲ್ಲಾಪಿಯಲ್ಲಿ ಮಾಡಿ ಕರುಳನ್ನು ಆಂತರವಾಲೆಯನ್ನಾಗಿ ಮಾಡಿದ ಆ ಸ್ವಾಮಿ ಅಸುರಯೂತ ಪಾರಿಹಿ ಎನ್ನು ಕಾಡಿನಲ್ಲಿ ರಕ್ಷಣೆ ಮಾಡಲಿ ವಿಪಿಣದಲ್ಲಿ ದುರ್ಗದಲ್ಲಿ ದುರ್ಗಮ ಪ್ರದೇಶದಲ್ಲಿ ಅಡವಿಯಲ್ಲಿ ಯುದ್ಧದಲ್ಲಿ ನನಗೆ ರಕ್ಷಣೆ ಕೊಡುವವರು ಯಾರು ಇಲ್ಲ ಅನ್ನುವ ಪ್ರಸಂಗ ಬಂದಾಗಲೆಲ್ಲ ಆ ನರಸಿಂಹದೇವರು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ನರಸಿಂಹದೇವರು ಆ ಕಾಡಿನಲ್ಲಿ ರಕ್ಷಣೆ ಮಾಡುವ ಜವಾಬ್ದಾರಿ ನರಸಿಂಹದೇವರು ಮಾಡ್ತಾರೆ ಅಂತ ಯಾಕೆಂದ್ರೆ ಅದು ಸಿಂಹ ನರಸಿಂಹ ಅಂತ ನರರಿಗೆ ಸಿಂಹನಾಗಿ ರಕ್ಷಣೆ ಮಾಡುವ ರೂಪ ಅದು ನರಸಿಂಹ ನರರಿಗೂ ಸಿಂಹರಿಗೂ ಲಿಂಕ್ ಅಂದ್ರೆ ಅರ್ಧ ನರ ಅರ್ಧ ಸಿಂಹ ಅಲ್ಲ ಅದು ಜಾಯಿಂಟ್ ಮಾಡಿದ್ದಲ್ಲ ಅದು ಆಪರೇಷನ್ ಮಾಡಿ ನರಸಿಂಹ ಆದದ್ದಲ್ಲ ಡಾಕ್ಟರ್ ಹೋಗಿ ಹಾಸ್ಪಿಟಲ್ ಅಲ್ಲಿ ಆದಲ್ಲ ಗಣಪತಿ ಹಾಗೆ ಅಲ್ಲದು ನರಸಿಂಹ ಅಂದ್ರೆ ನರರಿಗೂ ಸಿಂಹರಿಗೂ ಲಿಂಕ್ ಅದು ಅಂದ್ರೆ ಸಿಂಹ ಕಾಡಲ್ಲಿರುವುದು ಅದು ವನ ರಾಜ ಅದು ಮೃಗೇಂದ್ರ ಅದು ಮೃಗರಾಟದ್ದು ಕಾಡಿನ ರಾಜ ಸಿಂಹ ಆ ಕಾಡಿನಲ್ಲಿ ಬರತಕ್ಕಂತಹ ದುಷ್ಟ ಪ್ರಾಣಿಗಳು ಮದಭರಿತರಾದವರು ಅದು ನರರಿರ್ಲಿ ವಾನರಲಿ ಯಾರೇ ಇರಲಿ ಅಂತವರ ಭಯ ನಮಗೆ ಬರತಕ್ಕ ಸಂದರ್ಭ ಬಂದಾಗ ನರಸಿಂಹದೇವರು ರಕ್ಷಣೆ ಮಾಡ್ತಾರೆಂತ ದುತಾದಿ ನಿವೃತ್ತೆ ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತೆ ಎಲ್ಲ ಕಷ್ಟಗಳಿಗೆ ಮೂಲಭೂತವಾದ್ದು ನಾವು ಮಾಡಿದ ಪಾಪ ಅದನ್ನು ನಿವೃತ್ತಿ ಮಾಡಬೇಕು ನರಹರಿಯನ್ನು ಉಪಾಸನೆ ಮಾಡಬೇಕು ನರಸಿಂಹದೇವರ ಸ್ತೋತ್ರ ಮಾಡಿದರೆ ನರಸಿಂಹದೇವರ ಮಂತ್ರ ಜಪ ಮಾಡಿದ್ರೆ ಎಷ್ಟು ಪುಣ್ಯ ಎಲ್ಲ ಪಾಪಗಳೂ ಪರಿಹಾರ ಆಗುತ್ತೆ ಕಷ್ಟಗಳು ಪರಿಹಾರ ಆಗುತ್ತೆ ಸೋಲು ಪರಿಹಾರ ಆಗುತ್ತೆ ಈ ರಾಜಕೀಯದವರು ಇರ್ತಾರಲ್ಲ ಸುಮ್ಮನೆ ಹೇಳಿದ್ದಷ್ಟೇ ರಾಜಕೀಯದವರು ಗೆದ್ದಿದ್ದಾರೆ ಎಷ್ಟು ಜನ ನನಗೆ ಗೊತ್ತು ನನಗೆ ನನ್ನ ಅನುಭವ ಇದೆ ಎಷ್ಟು ಜನ ಗೆದ್ದಿದ್ದಾರೆ ಆ ನರಸಿಂಹದೇವರ ಜಯ ಜಯ ಅಂತ ಹರಿಕತಾಮಸಾರದಲ್ಲಿ ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ ಅಹಾ ಮಂತ್ರವನ್ನು ಜಪ ಮಾಡಿಸಿ ಹೋಮ ಮಾಡಿಸಿ ಗೆದ್ದವರಿದ್ದಾರೆ ಪಾಪ ಅವ್ರು ಮಣ್ಣು ಪಾಲವ್ರು ಮೇಲಕ್ಕೆ ಬಂದವರು ಇದ್ದಾರೆ ಅದು ನರಸಿಂಹದೇವರು ಕಾಡಿನಂತಹ ಭಯಾನಕ ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡುವ ರೂಪ ಅದು ನರಸಿಂಹ ಅದು ಭಯಾನಕ ರೂಪ ಅಲ್ಲ ಹಿರಣ್ಯ ಜಾತಿಯವರಿಗೆ ಭಯಾನಕ ಅಷ್ಟೇ ಹೊರತು ಸಜ್ಜನರಿಗೆ ಉಪಾಸನೆ ಮಾಡುವವರಿಗೆ ಭಯ ರೂಪ ಅದನ್ನು ಚಿಂತನೆ ಮಾಡಬೇಕಾದ್ದು ವಿಪಿನೇಶು ದುರ್ಗೇಶು ಅಟವ್ಯಧಿ ಮುಖಾದಿಶು ಪ್ರಭು ಪಾಯಾ ನೃಸಿಂಹ ಅತುರಯೂತ ಪಾರಿಹಿ ಸಮರ್ಥನಾದ ನೃಸಿಂಹದೇವರನ್ನು ಉಪಸತ್ತಿ ಮಾಡಬೇಕಾದ್ರೆ ಯಾರನ್ನು ಉಪಸತ್ತಿ ಮಾಡಿದರೆ ಇನ್ನೊಬ್ಬರ ಕಾಲು ಹಿಡಿಯಬೇಕಾದ ಪ್ರಸಂಗ ಬರುವುದಿಲ್ಲ ಅಂತ ನೃಸಿಂಹರನ್ನು ನೀನು ಮೊರೆ ಹೊಂದ ಅಪರಿಮಿತ ಸನ್ಮಯಿಮ ಅಲ್ಲಿ ಪ್ರಭು ಅಂತ ಶ್ರೀಮದ್ ಭಾಗವತದಲ್ಲಿ ಅದನ್ನು ದಾಸರು ಬಟ್ಟೆಗಿಳಿಸುವಾಗ ಅಪರಿಮಿತ ಸನ್ಮಯಿಮ ಪ್ರ ಭೂ ಭೂ ಅಂದರೆ ಭೂಮ ಭೂ ಬಹು ಬಹುಪೂರ್ಣತಾಯ ಅಂತ ಆಚಾರರ್ಥ ಹೇಳುವಾಗ ಭೂ ಶಬ್ದಕ್ಕೆ ಭೂಮ ಪರಿಪೂರ್ಣನಾದವ ಪ್ರಭು ಎಲ್ರಿಗಿಂತಲೂ ಪ್ರಕೃಷ್ಠನಾಗಿರ್ತಕ್ಕಂತಹ ಪ್ರಭು ತಲ್ಲಿದೆ ಅದಕ್ಕೆ ದಾಸರು ವ್ಯಾಖ್ಯಾನ ಮಾಡುವಾಗ ಅಪರಿಮಿತ ಸನ್ಮಹಿಮ ನರಹರಿ ವಿಪಿನ್ನದೊಳು ಸಂತೈಸುವನು ಆ ನರಹರಿ ಹರಿ ಅಂದ್ರೆ ಸಿಂಹ ನರಹರಿ ಅಂದ್ರೆ ನರರಿಗೆ ಬರತಕ್ಕಂತಹ ಹಿಂಸೆಯನ್ನು ಹರಿ ಅಪಹಾರ ಮಾಡತಕ್ಕಂತಹ ನರಹರಿ ನನ್ನನ್ನು ರಕ್ಷಣೆ ಮಾಡಲಿ ವಿಪಿನ್ನದು ಸಂತೈಸುವನು ಅಲ್ರಿ ನಮ್ಗೆನಾರ ಹರಿ ನಾವು ಕಾಡಿಗೆ ಹೋಗುದಿಲ್ಲ ನಾ ಮನೆಯಲ್ಲೇ ಇರುವವರು ನರಸಿಂಹ ಬೇಡ ಅಂತಂದ್ರೆ ನಿನ್ನ ಮನೆಯೂ ಕಾಡಾಗುತ್ತಲ್ಲಪ್ಪಾ ಆಗಬೇಕಲ್ಲ ನರಸಿಂಹದೇವರು ಆದ್ರಿಂದ ಮೊದಲೇ ಜಾಗ್ರತೆ ಮಾಡು ಕಾಡಾದ ಮೇಲೆ ರಕ್ಷಿಸುವಂತ ಮೊರೆ ಹೊಂದುವುದಕ್ಕಿಂತ ಮೊದಲೇ ನಮ್ಮ ಮನೆ ಮನೆಯಾಗಿರ್ಲಿ ಕಾಡಾಗದೇ ಇರಲಿ ಕಾಡಿಸದೇ ಇರಲಿ ಪೀಡಿಸದೇ ಇರಲಿ ಇಂತ ಮೊದಲೇ ಪ್ರಾರ್ಥನೆ ಮಾಡು ಸಂತೈಸುವನು ಕಾಶ್ಯಪಿ ಯನು ಅಳೆದವ ಸ್ಥಳದಲ್ಲಿ ಕಾಶ್ಯಪಿಯನ್ನು ಅಳದವ ಎಂತೆಂತ ಚಿಂತನೆ ಕೊಡ್ತಾರೆ ದಾಸರು ವಾಮನ ಅಂತ ಅರ್ಥ ವಾಮನ ಆ ಒಂದು ಸ್ಥಳದಲ್ಲಿ ಜಲೇ ರಕ್ಷತು ಅಡವ್ಯಾಂ ನಾರಸಿಂಹಶ್ಚನೆ ಪಾತು ಮಾಧವ ನೀರಿನಲ್ಲಿ ಒಬ್ಬ ರಕ್ಷಕ ನೀರಿನ ಮೇಲೆ ಮತ್ತೊಬ್ಬ ರಕ್ಷಕ ಅಂತ ಅವನು ನೀರಿನ ಮೇಲೆ ನನಗೆ ರಕ್ಷಕನಾಗಲಿ ಯಾರು ಅವ ನಾವು ವಾಮನ ಅಂತ ಹೇಳ್ತೇವೆ ದಾಸರ್ ಎಷ್ಟು ಚೆನ್ನಾಗಿ ಚಿಂತನೆ ಕೊಡ್ತಾರೆ ನಮ್ಗೆ ವಾಮನ ಅಂತೇಳುವಾಗ ಕೈ ಹೀಗೆ ಹೋಗುತ್ತೆ ಕುಳ್ಳ ಅಂತ ದಾಸರ್ ಹೇಳ್ತಾರೆ ಕಾಶ್ಯಪಿಯನು ಅಳೆದವಾ ಅಂತ ಹೇಳ್ತಾರೆ ಎಂತ ಚಿಂತನೆ ನೋಡಿ ಆ ವಾಮನ ಹೇಳುವಾಗಿ ಕೈ ಕೆಳಗೆ ಮಾಡಬೇಡಿ ಇಡಿ ಕಾಶ್ಯಪಿಯನ್ನು ಅಳದವ ಕೈ ಮೇಲೆ ಹೋಗಬೇಕು ಅಂತ ಕೆಳಗೆ ಹೋಗುದಲ್ಲ ಅಂತ ಹೇಳಿದ್ರು ಕಾಶ್ಯಪಿಯನ್ನು ಅಳದವಾ. ಅಂತ ತನ್ನ ಅಣ್ಣನಿಗೆ ಇಡೀ ಮೂರು ಲೋಕದ ಆಧಿಪತ್ಯವನ್ನು ಕೊಟ್ಟವ ಆಧಿಪತ್ಯ ಕೊಡಬೇಕಾಗಿದ್ರೆ ಬಲಿಚಕ್ರವರ್ತಿಯ ಮುಂದೆ ಹೇಳದಂತೆ ಬಲೀ ನನಗೆ ಇಷ್ಟು ಜಾಗ ಕೊಡಬೇಕು ಎಷ್ಟು ಒಂದು ಕಾಲು ಈಚೆ ಒಂದು ಕಾಲು ಆಚೆ ನಾವು ಊಟಕ್ಕೆ ಎಲ್ಲ ಇಡಿತೇ ಒಂದು ಕಾಲು ಈಚೆ ಒಂದು ಕಾಲು ಈಚೆ ಅಂತ ಹಾಗೆ ನಮ್ಮ ವಾಮನ ಕಾಲು ಆಚೆ ಒಂದು ಈಚೆ ಒಂದಿಟ್ಟ ಒಂದು ಕೆಳಗೆ ಒಂದು ಮೇಲೆ ಅಷ್ಟರಲ್ಲಿ ಇಡಿ ಲೋಕವನ್ನೆಲ್ಲ ವ್ಯಾಪಿಸಿ ಬಿಟ್ಟ ಕಾಶ್ಯಪಿಯನ್ನು ಅಳೆದವನ್ ಕಾಶ್ಯಪಿ ಅಂದ್ರೆ ಭೂಮಿ ಕಾಶ್ಯಪಿ ಅಂತ ಕರೀತಾರೆ ಕಶ್ಯಪನಿಗೆ ಸಂಬಂಧಪಟ್ಟದ್ದು ಕಾಶ್ಯಪಿ ನಾವು ಕಶ್ಯಪರನ್ನು ಸ್ಮರಣೆ ಮಾಡಬೇಕು ಕಶ್ಯಪರು ಏನ್ ಮಾಡಿದರು ಪರಶುರಾಮದೇವರ ಯಜ್ಞದಲ್ಲಿ ಭಾಗವಹಿಸಿದ್ರಂತೆ ಭಾಗವಹಿಸಿ ಪೌರೋಹಿತ್ಯ ಮಾಡಿಸಿದರು ಪರಶುರಾಮ ಹೇಳಿದರು ಯಜ್ಞ ಎಲ್ಲ ಮುಗಿಯಿತು ಪರಶುರಾಮ ದೇವರು ಕೇಳಿದ್ರು ಏನ್ ದಕ್ಷಿಣ ಕೊಡಬೇಕು ಅಂತ ಆಗ ಕಶ್ಯಪರು ಹೇಳಿದ್ರು ಒಂದಿಷ್ಟು ಜಾಗ ಬೇಕು ಅಂತ ಅಪ್ಪನ ಗುಣ ಮಗನಿಗೆ ಬರುತ್ತೆ ನೋಡಿ ಕಶ್ಯಪರದೇ ಗುಣವಾಮನಿಗೆ ಬಂದದ್ದು ಆ ಕಶ್ಯಪರು ಅಳೆದ್ರು ಪರಶುರಾಮ ದೇವರಿಂದ ಕೇಳಿದ್ರು ಜಾಗ ಸಿಕ್ಕಿತು ಅದನ್ನು ಕಾಶ್ಯಪಿ ಆಯಿತು ಅಂದ್ರೆ ಕಾಶ್ಯಪರಿಗೆ ಸಂಬಂಧಪಟ್ಟದ್ದು ಈ ಲೋಕ ಕಾಶ್ಯಪಿಯನ್ನು ಅಳದ್ರವರು ಕಾಶ್ಯಪಿ ಆಯಿತಿದ್ರು ಕಶ್ಯಪರಿಗೆ ಸಂಬಂಧಪಟ್ಟದ್ದಾಯಿತು ಹಾಗಾಗಿ ಕಶ್ಯಪರ ಮಕ್ಕಳು ಅವರಿಗೆಲ್ಲ ಹಂಚಿಕೊಟ್ಟರು ಮಕ್ಕಳು ಎಷ್ಟು ಜನ ಧನಜರಿಗೆ ಮತ್ತೆ ಸರ್ಪಗಳಿಗೆ ಎಲ್ಲ ಒಂದೊಬ್ಬೊಬ್ಬರಿಗೆ ಒಂದೊಂದು ಲೋಕವನ್ನು ಹಂಚ ದೇವತೆಗಳಿಗೆ ದೈತ್ಯರಿಗೆ ಇಂತಿಂತಹ ಜಾಗ ಅಂತ ಒಂದೊಂದು ಲೋಕ ಒಬ್ಬೊಬ್ಬರಿಗೆ ಹೋಯಿತು ಹಾಗೆ ತುಣು ತುಂಡ್ ತುಣುಂಡಾಗ್ತಾ ಬಂತು ಮೊದಲು ಅಖಂಡವಾಗಿತ್ತು ಕಾಶ್ಯಪಿ ಈ ಕಾಶ್ಯಪಿಯನ್ನು ಬಲೀ ಚಕ್ರವರ್ತಿ ಅಪಹಾರ ಮಾಡಿದಾಗ ಅಪ್ಪನ ಆಸ್ತಿಯನ್ನು ಕಬಳಿಸಿದಾಗ ಮತ್ತೆ ಪುನಃ ಬಲಿ ಚಕ್ರವರ್ತಿಯ ಮುಂದೆ ಬಂದು ಕಾಲ್ನಿಂದ ಮೂರು ಅಂತ ಹೇಳಿ ಇಡಿ ಕಾಶ್ಯಪಿಯನ್ನು ಅಳೆದ ಇಡಿ ಕಾಶ್ಯಪಿಯನ್ನು ಅಳೆದು ಏನು ಹೇಳದ ಸ್ವಾಮಿ ನೋಡು ಬಲಿಚಕ್ರವರ್ತಿ ಇದು ನನಗೆ ಸಂಬಂಧಪಟ್ಟ ಜಾಗ ಆದ್ದರಿಂದ ಇದಕ್ಕೆ ನೀನು ಚಕ್ರವರ್ತಿ ಅಲ್ಲ ಇದರ ಚಕ್ರ ತಿರುಗಿಸುವ ಚಕ್ರವರ್ತಿ ನಾನು ಇದರ ರಕ್ಷಣೆಯ ಜವಾಬ್ದಾರಿ ನನಗಿದೆ ಆದ್ರಿಂದ ತಲೆ ಇದು ಆಮನಹ ಇಡೀ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಭೂತಳದಲ್ಲಿ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ನಿಂದಲ್ಲ ನಿಂದ ಪಾತಾಳಕ್ಕೋಗುವಂತ ಕಾಲಿನಿಂದ ತುಳಿದಿ ಕೆಳಗೆ ಇಟ್ಟು ಯಾರ್ಯಾರು ಎಲ್ಲೆಲ್ಲಿ ಕಾರಬಾರ ಮಾಡಬೇಕೋ ಅಲ್ಲಿ ಹೊರತು ಮತ್ತೊಂದು ಅಲ್ಲ ಅಂತ ಕಾಶ್ಯಪಿಯ ಕಾಶ್ಯಪಿಯ ಅಳೆದವ ಸ್ಥಳದಲ್ಲಿ ಕಾಶ್ಯಪಿಯನ್ನು ಅಳೆದು ನಾನು ರಕ್ಷಣೆ ಮಾಡುವವ ಅಂತ ವಾಮನ ರೂಪಿಯಾದ ಭಗವಂತ ನಮಗೆ ಅಭಯಧಾನ ಮಾಡಿದಂತೆ ಆದ್ರಿಂದ ಭೂಮಿಯಲ್ಲಿ ಇರುವವರೆಲ್ಲ ವಾಮನನ್ನು ನಿತ್ಯ ಸ್ಮರಣೆ ಮಾಡಬೇಕಾದ್ರು ಯಾಕೆಂತಂದರೆ ಸರ್ವತ ಇದು ತಲೇಶು ವಾಮನ ಸ್ಥಳದಲ್ಲಿ ನಾವು ಇರುವಾಗ ನಮ್ಮನ್ನು ರಕ್ಷಣೆ ಮಾಡುವ ವಾಮನ ವಾಮನ ಅಂತ ನಾವು ರಕ್ಷಣೆ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಆ ವಾಮನ ರೂಪಿಯಾದ ಭಗವಂತ ಕಾಶ್ಯಪಿಯನು ಅಳೆದ ಅಳೆದವ ಸ್ಥಳಗಳಲ್ಲಿ ರಕ್ಷಿಸರಿ ಸಂತೈಸುವನು ಸರ್ವತ್ರ ಕೇಶವನು ಕೇಶವ ಅವನು ಸರ್ವತ್ರ ಸರ್ವತತ್ವಾದು ಕೇಶವಃ ಅಂತ ಅಲ್ಲಿಯೂ ನಾರಾಯಣ ಧರ್ಮದಲ್ಲಿಯೂ ಕೇಶವ ನಾನು ಚಿಂತನೆ ಮಾಡಲಿ ಇಂತ ಪ್ರಾರ್ಥನೆ ಮಾಡಿದ್ದುಂಟು ಕೇಶವ ಅವನು ಸರ್ವತಃ ಅಂತ ಹೇಳ್ತಾರೆ ಎಲ್ಲಾ ಕಡೆ ಕೇಶವ ರಕ್ಷಣೆ ಮಾಡಲಿ ಎಲ್ಲಾ ಕಡೆ ಅಂತಂದ್ರೆ ಶೈವ ಭೂಮಿ ಇರಬಹುದು ಬ್ರಾಹ್ಮಭೂಮಿ ಇರಬಹುದು ಯಾರಿಗೆ ಸಂಬಂಧಪಟ್ಟ ಭೂಮಿ ಇರಲಿ ಅವನು ಕೇಶವ ಕಾ ಈಶಾ ವಾ ಕ ರುದ್ರದೇವರು ಯಾರ ಆಧಿಪತ್ಯಕ್ಕೆ ಒಳಗಟ್ಟ ಜಾಗ ಇರಲಿ ಅದು ಕೇಶವನಿಗೆ ಸಂಬಂಧಪಟ್ಟದ್ದು ಆದ್ರಿಂದ ಕೇಶವ ಎಲ್ರಿಗೂ ನಿಯಾಮಕನಾದವ ಸರ್ವತಪ್ಪಾತು ಕೇಶವಃ ಅಂತ ಕಪತಿ ಗಗನದಿ ಕಪತಿ ಯಾರು ಕಪತಿ ಆಕಾಶದ ಯಾರು ತ್ರಿವಿಕ್ರಮಕ್ಕೆ ವಿಶ್ವರೂಪ ಅಂತ ಹೇಳ್ತಾರೆ ನಾರಾಯಣ ವರ್ಮದಲ್ಲಿ ತ್ರಿವಿಕ್ರಮಃ ಕೆ ಅವತು ಕೆ ಅಂದ್ರೆ ಆಕಾಶದಲ್ಲಿ ತ್ರಿವಿಕ್ರಮಃ ಅವತು ತ್ರಿವಿಕ್ರಮ ಆಕಾಶದಲ್ಲಿ ರಕ್ಷಣೆ ಮಾಡಲಿ ಅಂದ್ರೆ ವಾಮನೇ ತ್ರಿವಿಕ್ರಮನಾಗಿ ಆಕಾಶದಲ್ಲಿ ಮತ್ತೊಂದು ಕಾಲನ್ನಿಟ್ಟು ಇದು ನನಗೆ ಸಂಬಂಧಪಟ್ಟದ್ದು ಕಾಶ್ಯಪಿಯನ್ನು ವಾಮನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಮತ್ತೊಂದು ಮುಖ ತ್ರಿವಿಕ್ರಮ ಅದು ಮೇಲ್ನ ಲೋಕದಲ್ಲಿ ರಕ್ಷಕನಾಗಿ ನಿಂತಿತು ತ್ರಿವಿಕ್ರಮ ಕೇವತ ವಿಶ್ವರೂಪ ಅದು ಆಕಾಶದಲ್ಲಿ ತ್ರಿವಿಕ್ರಮ ರಕ್ಷಣೆ ಮಾಡಲಿ ಎತ್ತರದಲ್ಲಿ ಹಾರುವ ಸಂದರ್ಭ ಬಂದಾಗ ತ್ರಿವಿಕ್ರಮನನ್ನು ಪ್ರಾರ್ಥನೆ ಮಾಡದೆ ಹೋಗಬಾರದಂತೆ ತ್ರಿವಿಕ್ರಮಾಯಣ ಮಹಾ ಅಂತಂದ್ರೆ ಮೇಲ್ನ ಲೋಕದಲ್ಲಿ ನಾವು ವಿಕ್ರಮ ಸಾಧಿಸ್ಲಿಕ್ಕಾಗತ್ತೆ ಏನು ಮೇಲ್ನ ಲೋಕ ಹಾರತಾ ಇರ್ತೇವೆ ಹೈಜಾಕ್ ಆಗಬಾರ್ದಲ್ಲ ತ್ರಿವಿಕ್ರಮಾಯಣ ಮಹಾ ಅಂತ ಮಾಡಿದ್ರೆ ತೊಂದರೆ ಇಲ್ಲ ನಾನು ವಿಮಾನದಲ್ಲಿ ಹೋಗುವುದೇ ಇಲ್ಲ ಮತ್ತೆ ಎಲ್ಲಿ ಇರ್ತಿರ್ರಿ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಎಲ್ಲ ಕೇವತು ಅದೆಲ್ಲ ಅದರಲ್ಲೇ ಸೇರಿದ್ದೆಲ್ಲ ತ್ರಿವಿಕ್ರಮ ಕೇವತು ಒಂದು ಯಾರು ಅರ್ಧಕ್ಕೆ ಇರುವ ತ್ರಿವಿಕ್ರಮ ಕೇವತು ಆ ಆಕಾಶದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ ಇಲ್ರಿ ನಮ್ದು ಕೆಳಗನೆ ಫಸ್ಟ್ ಫ್ಲೋರ್ ಅಲ್ಲೇ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಎಲ್ಲ ಇರುವುದು ಅಂತಂದ್ರೆ ತ್ರಿವಿಕ್ರಮ ಕೇವತು ಅಂದ್ರೆ ಇಂದ್ರಿಯಗಳು ಇಂದ್ರಿಯಗಳಲ್ಲಿ ತ್ರಿವಿಕ್ರಮ ರಕ್ಷಣೆ ಮಾಡಲಿ ಕಣ್ಣಲ್ಲಿ ನೋಡುವಾಗ ಕಿವಿಯಲ್ಲಿ ಕೇಳುವಾಗ ಎಲ್ಲ ನಾವು ಸಮಸ್ಯೆಗೆ ಒಳಗಾಗ್ತೀವಿ ಅಂತ ಸಂದರ್ಭ ಬಂದಾಗೆಲ್ಲ ತ್ರಿವಿಕ್ರಮ ರಕ್ಷಣೆ ಮಾಡಲಿ ತ್ರಿವಿಕ್ರಮ ಅಂದ್ರೆ ಮೂರು ಕಡೆ ವಿಕ್ರಮ ಸಾಧಿಸಿದವ ಮೂರು ಮೂರು ಕಡೆ ಅಂದ್ರೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಶುಪ್ತಿಯವಸ್ಥೆ ಮೂರರಲ್ಲಿಯೂ ವಿಕ್ರಮ ಸಾಧಿಸಿದ ಆ ಸ್ವಾಮಿ ಕೆ ನಮ್ಮ ಇಂದ್ರಿಯಗಳಲ್ಲಿ ಕೂತು ಕೃಷಿಕಪನಾಗಿ ನನಗೆ ರಕ್ಷಣೆ ಕೊಡ್ಲಿ ಯಾವಾಗ ಎಚ್ಚರ ಬೇಕೋ ಆಗ ನಿದ್ರೆ ಬರುದು ಯಾವಾಗ ನಿದ್ರೆ ಬರುದೋ ಆವಾಗ ಎಚ್ಚರ ಆಗುದು ಎರಡು ಹೇಳೋ ಮಾತಿದೆ ನಾಲ್ಕು ಜನ ಮಲಗಿದಲ್ಲಿ ನೀನು ಎಚ್ಚರದಿಂದ ಇರಬೇಡ ಅಂತ ಅಲ್ವಾ ಎಲ್ಲ ಮಲಗಿದ್ದಾರೆ ಒಬ್ಬ ಎಷ್ಟು ಕೂತಿರ್ತಾನೆ ಅಂತ ಇಟ್ಕೊಳ್ಳಿ ನಮಗೆ ಸಂಶಯ ಸುರ ನಮಗೂ ಇದ್ದ ಬರುವುದಿಲ್ಲ ಯಾಕೆ ಎಚ್ಚರದಲ್ಲಿ ಕೂತಿದ್ದಾನೆ ಏನೋ ಒಂದು ಅಂತ ಹಾಗಾಗಿ ಅವನಲ್ಲಿ ಕಾಯುದೇ ಕೆಲಸ ಆಗಿರ್ತಾರೆ ಆದ್ರೆ ನಾಲ್ಕು ಜನ ಮಲಗಿದವರು ಕೂಡ ನಿನ್ನ ಮೇಲೆ ದೃಷ್ಟಿ ಇಡ್ತಾರೆ ಆದ್ದರಿಂದ ನಾಲ್ಕು ಜನ ಮಲಗಿದಲ್ಲಿ ನಿದ್ದೆ ಬರ್ಲಿ ಬಿಡ್ಲಿ ಕಣ್ಣು ಮುಚ್ಚಿ ಮಲಗಬೇಕು ಎಲ್ಲಿ ಮಲಗಬೇಕು ಅಲ್ಲಿ ಎಚ್ಚರ ಆಗಿ ಎಚ್ಚರ ಎಲ್ಲಿರ್ಬೇಕು ದೇವರ ಮುಂದೆ ಕೂತಾಗ ದೇವರ ಬಗ್ಗೆ ಕೇಳುವಾಗ ಎಚ್ಚರ ಆಗಬೇಕು ಹಾಗೆ ನಿದ್ರೆ ಬರುತ್ತೆ ತ್ರಿವಿಕ್ರಮಕ್ಕೆ ಆ ತ್ರಿವಿಕ್ರಮ ಮೂರು ಅವಸ್ಥೆಯಲ್ಲಿಯೂ ಕೂಡ ನಮಗೆ ನಿಯಾಮಕನಾಗಿ ನಮಗೆ ರಕ್ಷಕನಾಗಿ ನಿಲ್ಲಿ ತ್ರಿವಿಕ್ರಮಕ್ಕೆ ಅವತು ವಿಶ್ವರೂಪ ಅಂತ ಆ ತ್ರಿವಿಕ್ರಮನನ್ನು ಹೊಗಳಿದ್ದಾರೆ ನೋಡಿ ಅಂದ್ರೆ ಎರಡು ಮುಖ ಅದಕ್ಕೆ ತ್ರಿವಿಕ್ರಮಕ್ಕೆ ಅವತು ಆಕಾಶದಲ್ಲಿ ನನಗೆ ರಕ್ಷಕನಾಗಿ ಇರಲಿ ಯಾಕೆಂದ್ರೆ ವಿಶ್ವರೂಪ ಒಂದು ಒಂದು ಪೂರ್ಣವಾದ ರೂಪ ಆಕಾಶದ ತನಕ ವ್ಯಾಪಿಸಿರತಕ್ಕಂತಹ ರೂಪ ಅದರಿಂದ ವಿಶ್ವರೂಪನಾದವನು ನನ್ನನ್ನು ರಕ್ಷಣೆ ಮಾಡಲಿ ತ್ರಿವಿಕ್ರಮಕ್ಕೆ ಯಾವತು ವಿಶ್ವರೂಪ ವಿಶ್ವಾದಿರೂಪ ಅಂತ ಅರ್ಥ ವಿಶ್ವ ತೇಜಸ ಪ್ರಾಜ್ಞಾ ತ್ರೀಯನಾಗಿ ಈ ಇಂದ್ರಿಯಗಳಲ್ಲಿ ನಿಂತು ಅವನು ನನಗೆ ರಕ್ಷಣೆಯನ್ನು ಕೊಡಲಿ ಅಂತ ವಿಶ್ವಾದಿರೂಪ ವಿಶ್ವರೂಪ ಅಂತ ಎರಡು ಮುಖದಿಂದ ಇದನ್ನು ಹೇಳಿದ್ದಾರೆ ಕಪತಿ ಗಗನದಿ ಜಲಗಳಲ್ಲಿ ದಾಸರ ದುಡಿಯೋದಕ್ಕೆ ಅನುಗುಣವಾಗಿದೆ ನೋಡಿ ಕಪತಿ ಕಪತಿ ಅಂದ್ರೆ ಎರಡೂ ಆಗ್ತದೆ ಆಕಾಶಕ್ಕೆ ಅಧಿಪತಿಯಾದ ತ್ರಿವಿಕ್ರಮ ಕಪತಿ ಇಂದ್ರಿಯಗಳಿಗೆ ಅಧಿಪತಿಯಾಗಿರದ ಕಂತವ ಗಗನದಿ ಜಲಗಳಲ್ಲಿ ಮಹಾಶಪರ ಜಲದಲ್ಲಿ ಜಲದಲ್ಲಿ ಅಲ್ಲ ಜಲಗಳಲ್ಲಿ ಅಂತೇಳಿದ್ರು ನೀರಿನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭ ಬಂದಾಗ ನೀರಿನ ಹತ್ತಿರ ಹೋಗುವಾಗ ನಾವು ಮಹಾಶಪರ ನಾಮಕ ಅಂತ ಅವನಿಗೆ ಹೆಸರು ಅದು ಮತ್ಸ್ಯ ಅದು ಮತ್ಸ್ಯ ಪಾಯಾತ್ ಮತ್ಸಾತ್ ಮತ್ಸ್ಯ ಮೂರ್ತಿಹಿ ಅಂತ ಹೇಳ್ತಾರೆ ಮತ್ಸ್ಯಮೂರ್ತಿ ಅಂತ ಜಲೇಶು ಮಾಂ ರಕ್ಷತು ಜಲ ನೀರಿನಲ್ಲಿ ರಕ್ಷಣೆ ಮಾಡಲಿ ಮತ್ಸ್ಯ ಅದು ಅದು ನೀರಲ್ಲಿ ಇರುವಂತಹದ್ದು ಅದು ಕೆಲಸ ಏನು ಅಂತಂದರೆ ನೀರಲ್ಲಿ ತುಂಬ ತಿರುಗುವುದು ಕೆಲಸ ಅಷ್ಟೇ ಅಲ್ಲದರದ್ದು ನೀರಿ ಬಿದ್ದವರನ್ನು ಎತ್ತುವ ಕೆಲಸ ನೀರಲ್ಲಿ ಮುಳುಗಲಿಕ್ಕೆ ಬಂದವರನ್ನು ಎತ್ತಿ ರಕ್ಷಣೆ ಮಾಡತಕ್ಕಂತಹ ಮುಖ ಅದು ಮಹಾಶಪರ ಚಿಕ್ಕ ಮೀನಲ್ಲ ಮಹಾ ಮೀನದು ದೊಡ್ಡ ಮೀನದು ಸಮುದ್ರದಲ್ಲಿಯೂ ಹಿಡಿಸದಷ್ಟು ಹಿಡಿಸದಿದ್ದಷ್ಟು ದೊಡ್ಡ ಗಾತ್ರದ್ದು ತ್ರಿವಿಕ್ರಮನೊಟ್ಟಿಗೆ ಮತ್ಸವನ್ನು ಸೇರಿಸಿದ್ದಾರೆ ಆ ಮತ್ಸ್ಯ ಅದು ನೀರಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಇಂಥ ಪ್ರಾರ್ಥನೆ ಇದು ಮುಖ್ಯವಾಗಿರ್ತಕ್ಕಂತಹ ಪ್ರಾರ್ಥನೆ ಇದು ನೀರಿನಲ್ಲಿ ಇಂತ ಯಾಕೆಂದ್ರೆ ಬೆಂಕಿಯಷ್ಟು ಅಪಾಯ ನೀರು ಅದಕ್ಕಿಂತ ದೊಡ್ಡ ಅಪಾಯ ನೀರಿನಿಂದ ರಕ್ಷಣೆ ಮಾಡುವ ಕ್ರಮ ಹೇಗೆ ಬೇರೆ ಬೇರೆ ರೀತಿಯಾಗಿರ್ತದ್ರು ಅಲ್ಲರಿ ನಮ್ಗೆ ಹೈದರಾಬಾದ್ನವರಿಗೆ ಹೆದರಿಕೆನೆ ಇಲ್ಲ ಸಮುದ್ರ ಇಲ್ಲ ನದಿ ಇಲ್ಲ ಯಾವ ಭಯವೂ ಇಲ್ಲ ಅಂತ ಅದಕ್ಕೆ ಹೇಳಿದ್ದು ನೀರಿನಿಂದ ರಕ್ಷಣೆ ಮಾಡಲಿ ನೀರು ಇಲ್ಲದ ಸಮಸ್ಯೆ ಉಂಟಲ್ಲ ಅದನ್ನು ರಕ್ಷಣೆ ಮಾಡಲಿ ಇಂಥರ್ಥ ನೀರು ಜಾಸ್ತಿ ಸಮಸ್ಯೆ ನೀರು ಇಲ್ಲದಿದ್ರೂ ಸಮಸ್ಯೆ ಅತಿವೃಷ್ಟಿಯೂ ಸಮಸ್ಯೆ ಅನಾವೃಷ್ಟಿಯೂ ಸಮಸ್ಯೆ ಎರಡು ಸಮಸ್ಯೆ ಅಲ್ವಾ ಎರಡೂ ಬೇಡ ಅತಿಯೂ ಬೇಡ ಅಭಾವನೂ ಬೇಡ ಎರಡು ರೀತಿಯಲ್ಲಿಯೂ ನಮಗೆ ರಕ್ಷಣೆ ಮಾಡಬೇಕು ನೀರಿನ ಹತ್ತಿರ ಹೋಗುವಾಗ ನೀರು ತುಂಬಾ ಆಕರ್ಷಣೆ ಬೆಂಕಿಯಷ್ಟು ಆಕರ್ಷಣೆ ಬೆಂಕಿ ಹತ್ತಿರವೋದಾಗ ಹೋದಾಗ ಬಿಸಿ ಗೊತ್ತಾಗತ್ತೆ ದೂರ ಸರಿಯುತ್ತೇವೆ ನೀರು ಗೊತ್ತಾಗುವುದಿಲ್ಲ ನೀರಿಗೆ ನೀರಿನ ಪರಿಚಯ ಇರುವುದಿಲ್ಲ ಅದು ಎಳೆದು ಎಳೆದು ಎಳೆದು ಕೊಂಡು ಹೋಗಿ ಎಲ್ಲಿ ತನಕ ಮರಣಾಂತ ತನಕ ನೀರಿನ ದೊಡ್ಡ ಗುಣ ಏನು ಸ್ವಲ್ಪ ಉತ್ತಮ ಮಾತ್ರ ಇಟ್ಟುಕೊಳ್ಳೋದು ಮತ್ತೆ ಬಿಟ್ಟು ಪ್ರಾಣ ಹಿಂಡುವ ತನಕ ಇಟ್ಟುಕೊಳ್ಳುತ್ತೆ ಮತ್ತೆ ಮೇಲೆ ಇಡುತ್ತೆ ಇಂತ ಸಂದರ್ಭದಲ್ಲಿ ಮೊದಲೇ ನಮ್ಮನ್ನು ಬಿಟ್ಟುಕೊಡುವ ಕೆಲಸ ಆ ಮತ್ತೆ ಮಾಡುತ್ತಾನೆ ಜಲಗಳಲ್ಲಿ ಮಹಾಶಪರ ನಾಮಕ ಜಲಗಳಲ್ಲಿ ಇಂತ ಎಲ್ಲಿಯೂ ಬೇಕಾದರೂ ಆಗ್ಬಹುದು ನದಿ ಆಗ್ಬಹುದು ಸರೋವರ ಆಗಬಹುದು ಸಮುದ್ರ ಆಗಬಹುದು ಎಲ್ಲ ಕಡೆಯಲ್ಲಿ ಜಲಗಳಲ್ಲಿ ಶ ಮಹಾಶಪರ ನಾಮಕ ಭಕ್ತರನ್ನು ನಿಷ್ಕಪಟದಿಂದಲೇ ಸಲಹುವನು ಇದು ಮುಖ್ಯ ನೋಡಿ ಭಗವಂತ ಸಲಹುತ್ತಾನೆ ನಾವು ಸಲಹುತ್ತೇನೆ ನಾವು ಸಲಹುವಾಗ ನಾವು ರಕ್ಷಣೆ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಇರ್ತದೆ ರಕ್ಷಣೆ ಮಾಡ್ತಾನೆ ಅಂದರೆ ಯಾಕೆ ರಕ್ಷಣೆ ಮಾಡ್ತಾನೆ ಅಪ್ಪ ನಿನಗೇನು ಬೇಕು ಸ್ಕಾಲರ್ಶಿಪ್ ಕೊಡ್ತೇನೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಎಲ್ಲ ಕೊಡ್ತೇನೆ ಅಂತ ಹೇಳುತ್ತೇವೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ನಮಗೆ ಅಡಗಿ ಕೂತಿರ್ತದೆ ಅದು ಗೊತ್ತದು ಕೊನೆಗೆ ಅವನಿಗೆ ಗೊತ್ತಾಗುತ್ತೆ ಅದು ಅದು ಕಪಟ ಯಾವುದೇ ಒಂದು ನಮ್ಮ ಸೇವೆಯಲ್ಲಿ ಒಂದು ಚಿಕ್ಕ ಯಾವುದೋ ಒಂದು ದೋಷ ತುಂಬಿರ್ತದೆ ಭಗವಂತನ ಈ ನಿರ್ವಾಜವಾದಂತಹ ಅನುಗ್ರಹ ಇದರ ಯಾವುದೇ ಕಪಟ ತುಂಬಿರುವುದಿಲ್ಲ ನಿಷ್ಕಪಟವಾಗಿರತಕ್ಕಂತಹದ್ದು ಭಗವಂತನ ನಿಷ್ ಯಾಕೆಂದರೆ ಅವನು ಪೂರ್ಣ ಅಪರಿಪುಣರಿಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಚಾತಳ ಇರ್ತದೆ ಮಗುವನ್ನು ಬೆಳೆಸ್ತೇವೆ ನಾವು ಯಾಕೆ ನೋಡಿ ನಮ್ದು ಆಸೆ ಏನು ಗಂಡು ಮಗು ಬೇಕು ಅಂತ ಆಸೆ ಹೆಣ್ಣು ಆದರೆ ಹೆಣ್ಣ ಅಂತ ಸ್ವಲ್ಪ ರಾಗ ಎಳೆಯುತ್ತೇವೆ ಮತ್ತೆ ಪರವಾಗಿಲ್ಲ ಅಂತ ಹೇಳ್ತೇವೆ ಗಂಡು ಬೇಕು ಅಂತ ಆಸೆ ನಮಗೆ ಯಾಕೆ ಗಂಡು ಬೇಕು ಅಂತ ಆಸೆ ಮತ್ತೇನೊಂದು ಆಸೆ ಮತ್ತೇನ ಗಂಡು ಬೇಕು ಅಂದ್ರೆ ಅದರ ಅರ್ಥ ಏನಲ್ಲ ಮತ್ತೇನು ಅಂದ್ರೆ ನಾನು ಇಷ್ಟು ಮಾಡಿಟ್ಟಿದ್ದೇನ ಆಸ್ತಿ ಇದ್ರ ಯಾರ ಹೆಸರಲ್ಲಿ ಬರದು ಹಿಡುದು ಅದಕ್ಕೊಂದು ಜನಾ ಬೇಕು ಅದರ ಅರ್ಥ ಏನು ಗೊತ್ತೋ ಉತ್ತರಾಧಿಕಾರಿ ಬೇಕು ಉತ್ತರಾಧಿಕಾರಿ ಬೇಕು ಅಂದ್ರೆ ಏನು ಗೊತ್ತೋ ಈ ಉತ್ತರಾಧಿಕಾರಿಗಳು ಯಾರಾದರೂ ಆಗ್ತಾರೆ ಅಲ್ಲ ಮಗನೇ ಹಾಕಬೇಕು ಅಂದ್ರೆ ನಾನೇ ಇದರದ್ದು ಉತ್ತರಾಧಿಕಾರಿ ಆಗಬೇಕು ಅಂತ ನಾನೇ ಮಗ ಅಧಿಕಾರಿ ಆದರೆ ತಾನೇ ಉತ್ತರಾಧಿಕಾರಿ ಆಗುದು ಹೇಗೆ ಆತ್ಮಾವೈ ಪುತ್ರನಾಮ ಒಂದ ರೂಪದಿಂದ ಮಗನೊಳಗೆ ತಾನೇ ಪ್ರವೇಶ ಮಾಡ್ತಾನೆ ಅಂತ ಹಾಗಾಗಿ ಮಗ ಉತ್ತರಾಧಿಕಾರಿ ಆಗುವುದಂದ್ರೆ ಮಗನ ರೂಪದಲ್ಲಿ ತಾನೇ ಉತ್ತರಾಧಿಕಾರಿ ಆಗುತ್ತೆ ಅದ್ ಹೌದಲ್ವಾ ನಮ್ಮ ಹೆಸರಲ್ಲಿ ಕೂಡ ನಾವು ಬರೆಯುವಾಗ ಎನ್ ಹೆಸ್ರಾವ್ ಅಂತ ಹೇಳುವಾಗ ಎಸ್ ಆದರೆ ಅಪ್ಪನ ಹೆಸರು ಸೇರಿಸಿಯೇ ಬಿಡ್ತೇವೆ ಮೊದಲೇ ಅಪ್ಪ ಸೇರಿಸುವಾಗಲೇ ಶಾಲೆಯಲ್ಲಿ ಎಂಟ್ರಿ ಮಾಡುವಾಗಲೇ ಎನ್ ಎಸ್ ರಾವ್ ಅಂತ ಮಾಡಿಡ್ತಾನೆ ಅದು ನೀವು ಮತ್ತೆ ಏನ್ ಮಾಡಿದ್ರು ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಅಪ್ಪನ ಹೆಸರು ಮಗನ ಹೆಸರಲ್ಲಿ ತುಂಬಿಕೊಂಡಿರ್ತದೆ ಅದು ಕೊನೆಗೆ ಅವನ ಊರಿನ ಹೆಸರು ಇನ್ಶಲ್ ತುಂಬ ಎಲ್ಲ ಇದೆ ಅದರಲ್ಲಿ ಎಡ್ರೆ ಸಹಿತವಾಗಿ ಎಲ್ಲೂರು ತುಂಬಿಸಿರ್ತಾನೆ ಅಂದ್ರೆ ಮಗನ ರೂಪದಲ್ಲಿ ತಾನು ಹೆಸರುವಾಸಿಯಾಗಿರಬೇಕು ಅಂದ್ರೆ ಕಿಂಚಿತ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳೋದಿಲ್ಲ ಎಲ್ಲಿಯೋ ಮೂಲೆಯಲ್ಲಿ ಕಿಂಚಿತ್ತಾಗಿ ಅದರಲ್ಲಿನ ಆಸೆ ತುಂಬಿಕೊಂಡಿರ್ತದೆ ಮಗ ಇರಬಹುದು ಶಿಷ್ಯ ಇರಬಹುದು ದತ್ತು ತೆಕ್ಕೊಂಡದ್ದಿರಬಹುದು ಏನೇ ಇರಬಹುದು ತಾನು ವ್ಯವಸ್ಥಾಪನೆ ಮಾಡಿದ್ರಲ್ಲಿ ಯಾನೋ ಯಾವುದೋ ಒಂದು ಚೂರು ತುಂಬಿರ್ತದೆ ಭಗವಂತನ ಈ ಅನುಗ್ರಹದಲ್ಲಿ ಯಾವ ಮುಖನೂ ಇರುವುದಿಲ್ಲ ಯಾವ ಕೆಟ್ಟದನೂ ಇರುವುದಿಲ್ಲ ನಿಷ್ಕಪಟದಲ್ಲಿ ದಾಸರ ಹೇಳುತ್ತಾರೆ ನಿಷ್ಕಪಟದಲ್ಲಿ ನಿಷ್ಕಪಟದಿಂದಲಿ ತಲಹುವನು ಕರುಣಾಳು ದಿನ ದಿನದಿ ಆ ಸ್ವಾಮಿ ನಮ್ಮನ್ನು ದಿನದಿಂದ ದಿನದಿನಕ್ಕೂ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ದಿನ ಕರುಣಾಳು ದಿನ ದಿನದಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ವಾಚಿಕೋಟೆ ನಿಂತು ಬಿಟ್ಟಿದೆ ಏಳು ಗಂಟೆ ನಿಂತು ಬಿಟ್ಟಿದೆ ಕಾರಣ ಅಂತರೀಯಾಮಿ ಸ್ಥೂಲ ಅವತಾರ ಶುಭ ಪ್ರವಿಧಿಕ್ತ ಆನಂದ ಸ್ಥೂಲ ಆರು ರಸಗಳನ್ನು ಅರ್ಪಿಸಲು ಪರಿಗೀ ರಹಸ್ಯವೇಳದೆ ಸದಾ ಅಪಾರ ಮಹಿಮನ ರೂಪಗುಣಗಳ ನೆನೆದು ರೂಪ ರುಪಗುಣಗಳ ನೆನೆದು ಸುಖಿಸುತ್ತಿರು ಅಪಾರ ಮಹಿಮನ ಅಪರಿಮಿತವಾದ ಮಹಿಮೆ ಉಳ್ಳವ ಆ ಸ್ವಾಮಿ ಅವನನ್ನು ಅವನ ರೂಪಗಳನ್ನು ಅವನ ಗುಣಗಳನ್ನು ನೆನೆದು ನೆನೆದು ಸ್ಮರಿಸ್ತಾ ಇರು ಅಂತ ಹೇಳ್ತಾರೆ ಅದಕ್ಕೆ ಪ್ರಯೋಜ್ಯ ಪ್ರಯೋಜಕ ಭಾವ ಅಂತ ಹೇಳ್ತಾರೆ ನೆನೆದು ಸುಖಿಸುತ್ತಿರು ಅವನ ನೆನೆ ಸುಖಿಸುತ್ತಾ ಇರು ಅಯ್ಯೋ ನೆನೆಯಬೇಕಲ್ವಾ ಅಂತ ಬೇಡ ನೆನೆಯದು ಸುಖಿಸುತ್ತಿರು ನೆನೆಯುವುದು ಯಾಕೆ ಅಂದ್ರೆ ಸುಖಕ್ಕೂ ಒಗ್ತೋದು ಆನಂದಮಯವಾಗಿರಬೇಕು ನೆನೀತಾ ಇರುವಾಗಲೂ ಕಷ್ಟದಿಂದ ಅಲ್ಲ ಇನ್ನೆಷ್ಟು ಇನ್ನೆಷ್ಟು ಇನ್ನೆಷ್ಟು ಅಂತ ಹಾಗಾಗಬಾರದು ಸುಖಿಸುತ್ತಿರುವುದು ನೆನೆಯುವುದು ಸುಖಕ್ಕೆ ಕಾರಣ ಆಗಿರಬೇಕು ಸುಖಮಯವಾಗಿರಬೇಕು ಆ ಸ್ಮರಣೆ ಆನಂದಮಯವಾಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ದಾಸರು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾನೆ ಭಗವಂತನಿಗೆ ಆರು ರೂಪಗಳು ಆರು ರೀತಿಯಾಗಿರತಕ್ಕಂತಹ ಭಗವಂತನ ರೂಪಗಳಿವೆ ಯಾವುದದು ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿರೂ ರೂಪಗಳ ರೂಪಕೇಂತ ಆರು ರೀತಿಯಾಗಿರತಕ್ಕಂತಹ ಭಗವಂತನ ಸ್ವರೂಪಗಳಿವೆ ಒಂದು ಕಾರಣ ಎರಡನೆಯದ್ದು ಅಂತರ್ಯಾಮಿ ಮೂರನೆಯದ್ದು ಸ್ಥೂಲ ನಾಲ್ಕನೆಯದ್ದು ಅವತಾರ ಐದನೆಯದ್ದು ವ್ಯಾಪ್ತ ಆರನೆಯದ್ದು ಅಂಶಾಂತ ಏನಿದು ಕಾರಣ ಕಾರಣ ಅಂತಂದ್ರೆ ಒಂದು ಪಾತ್ರೆ ಮಣ್ಣಿನ ಮಡಿಕೆ ತಯಾರಾಗಬೇಕು ಮಣ್ಣಿನ ಮಡಿಕೆ ತಯಾರಾಗಬೇಕಾದ್ರೆ ಮಣ್ಣು ಬೇಕು ಮಣ್ಣು ಇದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಕುಂಬಾರ ಬೇಕು ಮಡಿಕೆ ಮಾಡುವ ಕರ್ತರು ಬೇಕು ಅದ ಕುಂಬಾರ ಇರ್ತಾನೆ ಮಣ್ಣು ಇರ್ತದೆ ಯಾವಾಗಲೂ ಪಾತ್ರೆ ಆಗುವುದಿಲ್ಲ ಅದಕ್ಕೆ ಕಾಲ ಬರಬೇಕು ಕಾಲ ಬಂದ್ರೆ ದೇಶ ಇರಬೇಕು ಅದಕ್ಕೆ ದೇಶ ಕಾಲ ಮಣ್ಣು ಕುಂಬಾರ ಇದೆಲ್ಲ ಕಾರಣಗಳು ಬೇರೆ ಬೇರೆ ಬೇರೆ ರೀತಿಯಾದ ಕಾರಣಗಳು ಒಂದು ಮಡಿಕೆ ನಿರ್ಮಾಣ ಆಗಬೇಕಾದ್ರೆ ಮಣ್ಣು ಉಪಾದಾನ ಕಾರಣ ಉಪಾದೀಯತೆ ಇದರಿಂದ ಮಡಿಕೆ ಉಪಾದಾನ ಸ್ವೀಕರಿಸಲ್ಪಡುವಂತಹದ್ದು ತಯಾರಾಗುವಂತಹದ್ದು ಮಣ್ಣು ಒಂದು ಕಾರಣ ಕಾಲ ದೇಶಾದಿಗಳು ಮತ್ತೊಂದು ರೀತಿಯಾದ ಕಾರಣ ಕುಂಬಾರ ಇನ್ನೊಂದು ರೀತಿಯಾದ ಕಾರಣ ಇವುಗಳ ಕಾರಣಗಳು ಅಂದ್ರೆ ಮಡಿಕೆ ತಯಾರಾಗಬೇಕಾದರೆ ಯಾರೆಲ್ಲ ಸಹಕಾರಿಗಳು ಅದನ್ನು ಕಾರಣ ಅಂತ ಹೇಳ್ತಾರೆ ಹಾಗೆ ಈ ಬ್ರಹ್ಮಾಂಡ ಎಂಬಂತಹ ಅಥವಾ ಪಿಂಡಾಂಡ ಎಂಬಂತಹ ಒಂದು ಮಡಿಕೆ ತಯಾರಾಗಬೇಕಾದರೆ ಒಂದು ಪದಾರ್ಥ ತಯಾರಾಗಬೇಕಾದರೆ ಅದಕ್ಕೆ ಕಾರಣಗಳು ಬೇಕು ಯಾವುದು ಕಾರಣ ಪ್ರಕೃತಿ ಮಣ್ಣು ಇದ್ದ ಹಾಗೆ ಪ್ರಕೃತಿ ಮಣ್ಣೇ ಮಡಿಕೆ ಆದಾಗೆ ನೂಲೆಯ ಬಟ್ಟೆ ಆದಾಗೆ ಪ್ರಕೃತಿಯೇ ವಿಕೃತಿಯಾಗಿ ಮಹತ್ವ ಅಹಂಕಾರ ಪಂಚಾಸನ್ ಪಂಚಭೂತಗಳು ಭೌತಿಕವಾದ ಈ ಪದಾರ್ಥ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಸೃಷ್ಟಿಯಾಗ್ತದೆ ಇದಕ್ಕೆ ಕಾರಣವಾಗಿರತಕ್ಕಂತಹದ್ದು ಪ್ರಕೃತಿ ಪ್ರಕೃತಿ ಅದು ಜಡ ಅದು ವಿಕೃತಿಯಾಗಬೇಕಾದರೆ ಭಗವಂತ ಬೇಕು ಕರ್ತೃ ಬೇಕು ಅದು ಒಂದು ಕಾರಣ ಹೀಗೆ ಭಗವಂತನ ರೂಪ ಕಾರಣ ರೂಪಗಳು ಪ್ರಕೃತಿಯಲ್ಲಿ ವಿಕೃತಿಯಾಗಲಿಕ್ಕೆ ಬೇಕಾದಂತಹ ಪರಿಣಾಮ ಆಗಲಿಕ್ಕೆ ಬೇಕಾದ ರೂಪ ಅದು ಕಾರಣ ರೂಪ ಕಾಲ ಕೂಡಿ ಬರಬೇಕು ದೇಶ ಒದಗಿ ಬರಬೇಕು ಅದರೊಳಗೆ ಕೂತ ಭಗವಂತನ ರೂಪ ಅದು ಕಾರಣ ರೂಪ ಭಗವಂತನೇ ಸ್ವತಃ ನಾರಾಯಣ ರೂಪ ಅದು ಕಾರಣ ರೂಪ ಯಾಕಂದ್ರೆ ನಾರಾಯಣ ಇದ್ರೆ ಪ್ರಕೃತಿಯ ಒಳಗೆ ಒಂದೊಂದು ರೂಪದಿಂದ ನೆಲೆಸಿದ್ರೆ ಅದು ವಿಕೃತಿಯಾಗಿ ಮಹತ್ತತ್ವ ಅಹಂಕಾರ ತತ್ವವಾಗಿ ಅದರ ವಿಕೃತವಾದ ಈ ಬ್ರಹ್ಮಾಂಡ ಪಿಂಡಾಂಡಗಳು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದು ಕಾರಣ ರೂಪ ಇದನ್ನು ಕಾರಣರೂಪ ಅಂತ ನಾವು ಚಿಂತನೆ ಮಾಡಬೇಕಂತೆ ಈ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತವಾದ ರೂಪ ನಿಮಿತ್ತವಾದ ರೂಪ ಅದನ್ನು ದಾಸರು ಹೇಳುವಾಗ ಕಾರಣ ಅಂದ್ರೆ ಅದರಲ್ಲಿ ವ್ಯತ್ಯಾಸ ತಿಳ್ಕೊಳ್ಬೇಕು ಬ್ರಹ್ಮನೇ ಜಗತ್ತಾದದ್ದಲ್ಲ ಜಗತ್ತಿಗೆ ಕಾರಣವಾದ ರೂಪ ಅದು ಜಗತ್ತನ್ನು ನಿರ್ಮಾಣ ಮಾಡಿಕೊಟ್ಟ ರೂಪ ಕುಂಬಾರನೇ ಮಡಿಕೆ ಅಲ್ಲ ಕುಂಬಾರನಿಂದ ಮಡಿಕೆ ಆದದ್ದು ಮಣ್ಣೇ ಮಡಿಕೆ ಕುಂಬಾರನೇ ಮಡಿಕೆ ಅಲ್ಲ ಹಾಗೆ ಭಗವಂತನೇ ಜಗತ್ತಾದದ್ದಲ್ಲ ಜಡವಾದ ಪ್ರಪಂಚ ಬೇರೆ ಅದನ್ನು ನಿರ್ಮಾಣ ಮಾಡಿದ ಕರ್ತೃಜ್ಞಾನೇಚ್ಛೆಯುಳ್ಳಂತಹ ಸ್ವಾಮಿ ಬೇರೆ ಇದು ಕಾರಣ ರೂಪ ಭಗವಂತನದ್ದು ಸರಿ ವಸ್ತುಗಳ ಸೃಷ್ಟಿಯಾಯಿತು ಅಂತರ್ಯಾಮಿ ರೂಪ ಅಂತ ಅದರ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ನೆಲೆಸಂತೆ ಅಂತರ್ಯಾಮಿ ಒಳಗಿನಿಂದ ನಿಯಾಮಕನಾಗಿ ಬಿಂಬನಾಗಿ ನೆಲೆಸಿರ್ತಾನಂತೆ ಭಗವಂತನ ಜವಾಬ್ದಾರಿ ಅದು ವಸ್ತು ಸೃಷ್ಟಿಯಾದ ಮೇಲೆ ಅದರ ಒಳಗೆ ಬಿಂಬನಾಗಿ ಇದು ಭಗವಂತನ ಮತ್ತೊಂದು ರೂಪ ಇದು ಅಂತರ್ಯಾಮಿ ರೂಪ ಅಂತರ್ನಿಯಾಮಕವಾದ ರೂಪ ಒಳಗಿದ್ದ ಪ್ರೇರಕವಾದ ರೂಪ ಅಂತರ್ಯಾಮಿ ರೂಪಾನ್ ಇದು ಒಮ್ಮೊಮ್ಮೆ ನಮಗೆ ನೆನಪಾಗುವುದುಂಟು ಒಮ್ಮೊಮ್ಮೆ ಮರೆತು ಹೋಗುವುದು ಉಂಟು ಅದು ಮರೆತು ಹೋಗುವಾಗೆ ಮಾಡಿದಾಗ ಅದು ನೆನಪಾಗುತ್ತೆ ನೆನಪು ಮಾಡಿದ್ರೆ ಮರೆತು ಬಿಡ್ತೇವೆ ಅಷ್ಟೇ ಅದಕ್ಕೆ ಮರೆತು ಹೋಗುವಾಗೆ ಮಾಡ್ತಾನೆ ಅಲ್ಲ ಅದು ಒಳಗಿನ ಅಂತರ್ಯಾಮಿ ಪ್ರೇರಕನ ರೂಪ ಅದು ಎರಡನೇದ್ದು ಅಂತರ್ಯಾಮಿ ರೂಪ ಮತ್ತೊಂದು ಭಗವಂತನದ್ದು ಸ್ಥೂಲ ರೂಪ ಸ್ಥೂಲ ರೂಪ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂತಹ ಭಗವಂತನ ರೂಪದು ಅದು ಸ್ಥೂಲ ವಿರಾಟ್ ರೂಪ ಅಂತ ಸೃಷ್ಟಿಯ ಆದಿಯಲ್ಲಿ ಭಗವಂತ ತನ್ನ ವಿರಾಟ್ ರೂಪವನ್ನು ಸ್ವೀಕಾರ ಮಾಡಿದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇಂತಹ ಸಾವಿರಾರು ಹಸ್ತ ಪಾದ ಶಿರಸ್ಸು ತುಂಬಿಕೊಂಡ ಭಗವಂತನ ಸ್ಥೂಲವಾದ ರೂಪ ಎಲ್ಲ ಕಡೆ ತುಂಬಿರತಕ್ಕಂತಹ ಸ್ಥೂಲವಾದ ರೂಪ ಅಂತ ಯಾಕೆ ಅಂತಂದ್ರೆ ಇದು ಕೆಳಗಿನಿಂದ ಮೇಲಿನ ತನ ಕೈ ಒಂದು ಅಖಂಡವಾದ ರೂಪ ನಮ್ಮ ಒಳಗೆ ಅಂತರಿಯಾಮಿಯಾಗಿ ನಿಂತ ಒಂದು ಪುಟ್ಟ ರೂಪ ಇದು ಹಾಗಲ್ಲ ಎಲ್ಲ ಕಡೆ ನಿಂತ ವಿರಾಟ್ ರೂಪ ಇಡಿ ಬ್ರಹ್ಮಾಂಡದ ಒಳಗೆ ತುಂಬಿರತಕ್ಕಂತಹ ರೂಪ ಅದು ಮತ್ತೊಂದು ಸ್ಥೂಲ ಅಂತ ಅದರ ಮೇಲೆ ಅವತಾರ ರೂಪ ಅಂತ ಅವತಾರ ರೂಪ ಅಂತಂದ್ರೆ ಭಗವಂತನೇ ಕೆಳಗಿಳಿದು ಬಂದದ್ದು ಕ್ರಮ ಎರಡಿದೆ ಬಾವಿಗೆ ಒಬ್ಬ ಬಿದ್ದ ಅಂತ ಆದರೆ ಅದನ್ನು ಮೇಲಕ್ಕೆತ್ತಬೇಕು ಎರಡು ರೀತಿಯಿಂದ ಮೇಲಕ್ಕೆತ್ತಲಿಕ್ಕಾಗತ್ತೆ ಒಂದು ಹಗ್ಗ ಹಾಕಿ ಮೇಲಕ್ಕೆತ್ಲಿಕ್ಕಾಗುತ್ತೆ ಕೆಳಗೆ ಬಿದ್ದವ ಹೇಳ್ತಾನೆ ನಿಮ್ಮ ಹಗ್ಗ ಹಿಡೀಲಿಕ್ಕೂ ಆಗೋಲ್ಲ ಅಂತ ಅಂತವನ್ನ ನೀರು ಮಾಡಬೇಕು ಹಗ್ಗ ಹಿಡಿದು ಮೇಲೆ ಕೆತ್ತುವುದಲ್ಲ ಕೆಳಗೆ ಇಳಿದು ನಾವು ಮುಳುಗಿ ನೀರು ಕುಡಿದು ಅವನನ್ನು ಮೇಲಕ್ಕೆ ಬಿಸ್ಬೇಕು ಇದಕ್ಕೆ ಅವತಾರ ಅಂತ ಕರೀತಾನೆ ನಮ್ಮ ದೇವರದು ಅವತಾರ ಇತ್ತು ಅಷ್ಟು ಎತ್ತರದಿಂದ ಈ ಬಾವಿಗೆ ಇಳಿದು ಬಂದಿದ್ದಾನೆ ಯಾಕೆಂದ್ರೆ ದೇವರು ಹಗ್ಗ ಇಳಿಸಿದ ಮೇಲಕ್ಕು ಮಾರು ಏ ಹಗ್ಗ ಹಿಡೀಲಿಕ್ಕೂ ಆಗೋ ಅಂತ ಆಯ್ತು ನಾನೇ ಬರ್ತೇನೆ ಅಂತ ಭಗವಂತ ಎತ್ತಲಿಕ್ಕೋಸ್ಕರ ಬಂದ ಎತ್ತಿಕೆ ಬಂದರೆ ನಾವು ಅವರನ್ನೇ ಮುಳುಗಿಸಲಿಕ್ಕೆ ಪ್ರಯತ್ನ ಪಟ್ಟವರು ಭಗವಂತನ ಅವತಾರ ರೂಪ ಅದು ಹೀಗೆ ಕಾರಣ ರೂಪ ಅಂತರ್ಯಾಮಿ ರೂಪ ಸ್ಥೂಲ ರೂಪ ಅವತಾರ ರೂಪ ಮತ್ತೊಂದು ವ್ಯಾಪ್ತ ರೂಪ ವ್ಯಾಪ್ತ ರೂಪ ಅಂದರೆ ಬ್ರಹ್ಮಾಂಡದ ಒಳಗೆ ಹೊರಗೆ ತುಂಬಿದ ಪಿಂಡಾಂಡದ ಒಳಗೆ ಹೊರಗೆ ತುಂಬಿದ ರೂಪ ಇದು ವ್ಯಾಪ್ತ ಸ್ಥೂಲ ರೂಪ ಅಂದರೆ ವಿರಾಟ್ ರೂಪ ಬ್ರಹ್ಮಾಂಡದ ಒಳಗೆ ಇಡೀ ತುಂಬಿದ ರೂಪ ಅದು ಸ್ಥೂಲ ರೂಪ ಇದು ವ್ಯಾಪ್ತ ಅಂದ್ರೆ ಅಂತರ್ಬಹಿಶ್ಚ ತರ್ವ ವ್ಯಾಪ್ಯನಾರಾಯಣ ಸ್ಥಿತ ಪಿಂಡಾಂಡದ ಒಳಗೆ ಹೊರಗೆ ಬ್ರಹ್ಮಾಂಡದ ಒಳಗೆ ಹೊರಗೆ ತುಂಬಿರತಕ್ಕಂತಹ ಒಂದು ಬೃಹದ್ ರೂಪ ಅದನ್ನು ವ್ಯಾಪ್ತ ಅಂತ ಹೇಳಿದ್ರು ವ್ಯಾಪ್ತ ಅಂದ್ರೆ ಒಳಗೆ ಹೊರಗೆ ತುಂಬಿರತಕ್ಕಂತಹ ರೂಪ ಅದು ಅಂದ್ರೆ ಒಳಗಿನವರಿಗೆ ಹೊರಗಿನ ಸಂಬಂಧವನ್ನು ಕಲ್ಪಿಸಿಕೊಡುವವ ನೋಡಿ ಅಲ್ವಾ ಒಂದು ವೇಳೆ ಹಾಗೆ ವಿರಾಟ್ ರೂಪಕ್ಕಿಂತಲೂ ವ್ಯಾಪ್ತವಾದ ರೂಪ ಭಗವಂತನದ್ದು ನಮಗೆ ಅನುಗ್ರಹ ಮಾಡದೇ ಹೋಗಿದ್ರೆ ನಮಗೆ ಗಂಗೆ ನಮಗೆ ಸಿಕ್ತಿರಲಿಲ್ಲ ಗಂಗೆ ಸಿಕ್ಕಿದ್ದು ಹೇಗೆ ಹೊರಗಿನ ನೀರಿನ ಕನೆಕ್ಷನ್ ಒಳಗೆ ಬಂತು ಹೇಗೆ ಅಲ್ಲಿಯ ನೀರು ಇಲ್ಲಿ ಹೇಗೆ ಬಂತು ಏ ಅಲ್ಲಿಯ ನೀರು ಅಲ್ಲಿಗೆ ಇಲ್ಲಿಯ ನೀರು ಒಂದು ಸ್ಟೇಟ್ ಸ್ಟೇಟ್ ಅಲ್ಲೇ ನಮ್ದು ಸ್ಟೇಟಸ್ ಇದೆ ಬಿಡಬೇಕು ಬಿಡಬಾರದು ಅಂತ ಇದು ಬ್ರಹ್ಮಾಂಡದ ಹೊರಗಿನ ನೀರು ಬಿಡಬಾರದು ಅಂತ ಅಲ್ಲಿ ಅವರು ಗಲಾಟೆ ಮಾಡಿದ್ರೆ ನಮ್ಮ ದೇವರೇ ಅಧಿಕಾರಿಯಾಗಿ ನಿಂತು ಹೊರಗಿನ ನೀರನ್ನು ಹೊರಗಿನ ಮತ್ತೆ ಗೆಲ ನೀರಲ್ಲ ಶುದ್ಧೋದಕ್ಕ ಅದು ಪರಮ ಪವಿತ್ರ ತಮವಾಗಿರತಕ್ಕಂತಹ ನೀರು ಇದಕ್ಕಿಂತ ಪವಿತ್ರ ಮಾಡತಕ್ಕಂತಹ ನೀರು ಮತ್ತೊಂದಿಲ್ಲ ಅದನ್ನು ವ್ಯವಸ್ಥೆ ಮಾಡಿಸಿರ್ತಕ್ಕಂತಹ ರೂಪ ಅದು ಅದು ವ್ಯಾಪ್ತವಾದ ರೂಪ ವ್ಯಾಪ್ತ ಅಂದ್ರೆ ಎಲ್ಲರ ಮುಖ ಅದಕ್ಕೆ ವ್ಯಾಪಿಸಿದು ಯಾರೂ ವ್ಯಾಪಿಸಿರ್ತಾರೆ ವ್ಯಾಪ್ತಿಯ ಜೊತೆಗೆ ವಿ ಆಪ್ತ ವಿಶೇಷವಾದ ಆಪ್ತಿ ಅವನ ಆಪ್ತ ಆತ್ಮೀಯ ಫ್ರೆಂಡ್ ಒಂದು ರೀತಿಯಲ್ಲಿ ಆತ್ಮೀಯವಾಗಿರತಕ್ಕ ರೂಪ ಅದು ವ್ಯಾಪ್ತ ನಮಗೆ ಆಪ್ತನೂ ಅಂತಹ ವ್ಯಾಪ್ತವಾದ ರೂಪ ಅದು ಅಜನೆಯದ್ದು ಆರನೆಯದ್ದು ಅಂಶ ಅಂಶ ಅಂತಂದ್ರೆ ಪಾದೋತ್ಸ ವಿಶ್ವಭೂತಾನಿ ಎಂತ ಹೇಳ್ತಾರಲ್ಲ ಅದು ಅಂದ್ರೆ ಜೀವರಾಶಿಗಳಲ್ಲಿ ತುಂಬಿರತಕ್ಕಂತಹ ರೂಪ ಈಗ ಉದಾಹರಣೆಗೆ ಬಲಭದ್ರನಲ್ಲಿ ಬಲಭದ್ರ ಬಲಭದ್ರ ಅಂದ್ರೆ ಬಲರಾಮ ಅಂತ ಹೇಳ್ತೇವಲ್ಲ ಅದು ಅದು ಕೂಡ ಆಚಾರ್ಯರು ಬಲರಾಮ ಅಂತ ಹೆಸರು ಹೇಳುವುದೇ ಇಲ್ಲ ಒಂದೋ ಬಲ ಅಂತ ಹೇಳ್ತಾರೆ ಒಂದೋ ರಾಮ ಅಂತ ಹೇಳ್ತಾರೆ ಒಂದೋ ಬಲಭದ್ರ ಅಂತ ಹೇಳ್ತಾರೆ ಬಲರಾಮ ಅಂತ ಹೇಳುದಿಲ್ಲ ತಪ್ಪು ಅಂತ ಹೇಳಲಿಕ್ಕೆ ಬರತದ್ದಲ್ಲ ಇರುವ ಹೆಸರು ಒಂದು ಬಲಭದ್ರ ಅಂತ ಹೆಸರು ಬಲ ಅಂತ ಹೆಸರು ರಾಮ ಅಂತ ಹೆಸರು ಈ ಬಲಭದ್ರ ಅವನು ದಶಾವತಾರದಲ್ಲಿ ಸೇರುವುದಿಲ್ಲ ಸೇರಿಸಿದ್ದಾರೆ ಸೇರುವುದಿಲ್ಲ ಬಲಾತ್ಕಾರವಾಗಿ ಸೇರಿಸಿದ್ದಷ್ಟೇ ಬಲಭದ್ರ ಭಗವಂತನ ಅವತಾರ ಅಲ್ಲ ಭಗವಂತನ ಅಭಿನ್ನವಾದ ಅವತಾರ ಅಲ್ಲ ಅದೆಂಥದ್ದು ಮತ್ತೆ ಅಂದರೆ ಭಗವಂತನ ಒಂದು ಅಂಶ ಅಲ್ಲಿ ತುಂಬಿಕೊಂಡಿರತಕ್ಕಂಥದ್ದು ಶುಕ್ಲಕೇಶ ಆವೇಶ ಅವನಲ್ಲಿ ತುಂಬಿದೆ ಭಗವಂತನ ಶುಕ್ಲ ಕೃಷ್ಣಕೇಶನೇ ಶ್ರೀಕೃಷ್ಣನಾಗಿ ಪೂರ್ತಿ ಬಂದದ್ದು ಶುಕ್ಲಕೇಶ ಒಂದು ಅಂಶ ತುಂಬಿದೆ ಬಲಭದ್ರನಲ್ಲಿ ಸ್ವತಃ ಬಲಭದ್ರ ಶೇಷ ಅವನಲ್ಲಿ ಅಶೇಷನಾದ ಭಗವಂತನ ಒಂದು ಅಂಶ ಇದೆ ಅದು ಇದು ಅಂಶ ಫತು ಭಗವಂತ ಅಲ್ಲ ಎಲ್ಲ ವ್ಯಾಖ್ಯಾನಕಾರರು ಹೇಳ್ತಾರೆ ಫೃತು ಭಗವಂತ ಅಂತ ಅಲ್ಲ ಅದು ಮಹಾ ಅಪರಾಧ ಹಾಗೆ ಹೇಳಿದ್ರೆ ಯಾವುದೋ ಅವತಾರವನ್ನು ಅವತಾರ ಅಂತ ತಿಳ್ಕೊಳ್ಬೇಕು ಅವತಾರ ಅಲ್ಲವಾದ್ದನ್ನು ಅವತಾರ ಅಲ್ಲ ಅಂತಲೇ ತಿಳ್ಕೊಳ್ಬೇಕು ಅವತಾರವಾಗದಿದ್ದದನ್ನು ಅವತಾರ ಅಂತ ತಿಳ್ಕೊಂಡ್ರೆ ಮಹಾಪಾಪ ಪೃತು ಅವನ ಒಳಗೆ ಭಗವಂತನ ಆವೇಶ ಹೊರತು ಭಗವಂತನೇ ಅಲ್ಲ ಹಾಗೆ ಎಲ್ಲ ಜೀವರಾಶಿಗಳ ಒಳಗೂ ಭಗವಂತನ ಮಮೀವಾಂಶೋ ಜೀವಲೋಕೆ ಜೀವಭೂತ ಎಲ್ಲರ ಒಳಗೂ ಭಗವಂತನ ಒಂದು ಅಂಶ ನಾವಿಷ್ಟು ಮಾತಾಡುವುದು ಹಾರಾಡುವುದು ಕುಣಿಯುವುದು ಅಂಶ ಹೋಯಿತು ಅಂತಂದ್ರೆ ಮತ್ತೆ ಮತ್ತೆ ನಿದ್ರೆನೆ ಅಷ್ಟು ದೀರ್ಘ ನಿದ್ರೆನೆ ಮತ್ತೆ ಹೇಳಲಿಕ್ಕಿಲ್ಲ ಅದು ಅಂಶ ರೂಪ ಅಂತ ಹೀಗೆ ಆರು ಭಗವಂತನ ರೂಪಗಳು ಕಾರಣ ರೂಪ ಅಂತರ್ಯಾಮಿ ರೂಪ ಸ್ಥೂಲ ರೂಪ ಅಂದ್ರೆ ವಿರಾಟ್ ರೂಪ ಅದು ಆಮೇಲೆ ಅವತಾರ ರೂಪ ಆಮೇಲೆ ವ್ಯಾಪ್ತವಾದ ರೂಪ ಆಮೇಲೆ ಕೊನೆಯದ್ದು ಅಂಶ ರೂಪ ಹೀಗೆ ಆರು ರೂಪಗಳು ಈ ಆರು ರೂಪದ ಭಗವಂತನಿಗೆ ನೈವೇದ್ಯ ಏನು ಅಂತ ಒಂದು ಪ್ರಶ್ನೆ ನಮ್ದೆಲ್ಲ ಸಮಸ್ಯೆ ಆಗಿ ಈ ದೇವರಿಗೆ ಏನಾಗ್ತದೆ ರೀ ಆ ದೇವರಿಗೆ ಏನಾಗುತ್ತೆ ಒಟ್ಟಿ ಈ ದೇವರಿಗೆಲ್ಲ ಸಿಗುತ್ತೆ ಅಷ್ಟೇ ಏನದು ಭಗವಂತನಿಗೆ ಏನೆಲ್ಲ ಬೇಕು ಸೊಗಸಾಗಿ ಹೇಳ್ತಾರೆ ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿ ರೂಪಕೇ ಸಾರ ಶುಭ ಪ್ರವಿವಿಕ್ತ ಆನಂದ ಸ್ಥೂಲ ನಿಸ್ಸಾರ ಆರು ರಸಗಳನ್ನ ಅರ್ಪಿಸಿ ಆರು ರಸಗಳನ್ನು ಅರ್ಪಿ ಅರ್ಪಿಸಲು ಅಂತ ಹೇಳ್ತಾರೆ ಪರಗೆ ಈ ರಹಸ್ಯವ ಪೇಳದೆ ಈ ರಹಸ್ಯ ಯಾರಿಗೆ ಹೇಳಬೇಡಿ ಅಂತ ದಾಸರು ಹೇಳಿದರೆ ಗುಟ್ಟನೆ ಹೇಳಿರತಕ್ಕಂಥದ್ದು ನೀವು ಹಾಗೆ ಹೇಳಿ ಇನ್ನು ಯಾರಿಗೆ ಹೇಳಬೇಡಿ ಗುಟ್ಟು ಅಂತಲೇ ಹೇಳಿ ಪರಗೆ ಈ ರಹಸ್ಯವ ಪೇಳದೆ ಅಂತ ಹೇಳ್ತಾರೆ ಏನು ರಹಸ್ಯ ಇದು ಅಂತಂದ್ರೆ ಭಗವಂತನಿಗೆ ಆಹಾರ ನೈವೇದ್ಯ ಆರು ಯಾವುದು ಒಂದು ಸಾರ ಒಂದು ಶುಭ ಒಂದು ಪ್ರವಿವಿತ್ತ ಒಂದು ಆನಂದ ಒಂದು ಸ್ಥೂಲ ಒಂದು ನಿಸ್ಸಾರ ಎಂತದು ಎಂತೂ ಗೊತ್ತಾಗುವುದಿಲ್ಲ ಅದು ದೇವರ ನೈವೇದ್ಯ ಅಂತ ಮತ್ತೆ ನಾವು ನೈವೇದ್ಯ ಮಾಡೋದು ಗೊತ್ತಿಲ್ಲ ಅಷ್ಟೇ ಹೇಳಬೇಕಿತ್ತು ಈ ಹಾಡು ಹೇಳಿದ್ರೆ ದೇವರ ನೈವೇದ್ಯ ಸಮರ್ಪಣೆ ಆಗಿಬಿಡುತ್ತೆ ಅಂತ ಏನು ನೈವೇದ್ಯ ಸಮರ್ಪಣೆ ಮಾಡಬೇಕು ಸ್ವಾಮಿಗೆ ಸಾರವನ್ನು ನೈವೇದ್ಯ ಸಮರ್ಪಣೆ ಮಾಡಬೇಕು ಕಾರಣನಿಗೆ ಅಂತರ್ಯಾನಿಗೆ ಶುಭವನ್ನು ಸಮರ್ಪಣೆ ಮಾಡಬೇಕು ಸ್ಥೂಲನಿಗೆ ಪ್ರವಿವಿಕ್ತವನ್ನು ಸಮರ್ಪಣೆ ಮಾಡಬೇಕು ಅವತಾರನಿಗೆ ಆನಂದವನ್ನು ಸಮರ್ಪಣೆ ಮಾಡಬೇಕು ವ್ಯಾಪ್ತನಿಗೆ ಸ್ಥೂಲವನ್ನು ಸಮರ್ಪಣೆ ಮಾಡಬೇಕು ಅಂಶದಲ್ಲಿದ್ದ ಭಗವಂತನಿಗೆ ನಿಸ್ಸಾರವನ್ನು ಸಮರ್ಪಣೆ ಮಾಡಬೇಕು ಅಂತ ಮೊದಲನೆಯವನಿಗೆ ಸಾರ ಕೊನೆಯವನಿಗೆ ನಿಸ್ಸಾರ ಅಂತ ಸಾರ ಸಾರವಾದಂತಹದ್ದು ಕಾರಣನಿಗೆ ಸಾರವಾಗಿರತಕ್ಕಂಥದ್ದು ಸಾರ ಅಂತಂದ್ರೆ ಒಂದು ವಸ್ತುವಿನಲ್ಲಿ ಸಾರ ಅಂದ್ರೆ ಏನು ಅಂತ ನೀವು ಚಿಂತನೆ ಮಾಡಿ ಯಾವುದು ಸಾರ ಒಬ್ಬ ವ್ಯಕ್ತಿ ಇರ್ತಾನೆ ಅದರಲ್ಲಿ ಯಾವುದು ಸಾರ ನಾವು ಹೇಳ್ತೇವೆ ಕಣ್ಣು ಅಥವಾ ಕಿವಿ ಅಥವಾ ಮೂಗು ಅಥವಾ ನಾಲಗೆ ಯಾವುದು ಬೇಕಾದರೂ ಹೇಳಿ ಯಾವುದು ಸಾರ ಅಲ್ಲ ಯಾಕೆಂದ್ರೆ ಪಾಪ ಯಾವಾಗ ಅವಸ್ಥೆ ಅದರದ್ದು ಮುಗೀತದೆ ಅಂತ ಗೊತ್ತಿಲ್ಲ ಶ್ವಾಸ ಉಚ್ಛಾಸ ಅಲ್ಲ ಯಾಕೆಂದ್ರೆ ಅದು ಒಂದು ದಿವಸ ನಿಂತು ಹೋಗುತ್ತೆ ನಿಲ್ಲದಿದ್ದದ್ದು ಯಾವುದಂದ್ರೆ ಒಂದು ಮಾತ್ರ ಅದು ಭಗವಂತ ಮಾತ್ರ ಅದು ಸಾರ ಅಂತ ಸಾರ ಅಂದ್ರೆ ಇಡೀ ಶರೀರದಲ್ಲಿ ಇದಕ್ಕೆ ಸಾರತ್ವವನ್ನು ಕೊಟ್ಟವ ಅದು ಭಗವಂತ ಅವನು ಆನಂದಮಯನಾಗಿ ಇದಕ್ಕೆ ಸಾರತ್ವವನ್ನು ಕೊಟ್ಟ ಅದು ಸಾರ ಇದು ನಮ್ಮ ಶರೀರದಲ್ಲಿ ಆದರೆ ಪ್ರತಿಯೊಂದು ವಸ್ತುವಿಗೂ ಸಾರ ಅದು ಹೂ ಇದೆ ಅಂತ ಇಟ್ಕೊಳ್ಳಿ ಅದು ಸಾರ ಒಳ್ಳೆ ಹೂ ಅದು ಭಾರಿ ಅದರ ಮೇಲೆ ಆಕರ್ಷಣೆ ನಮ್ಮ ಮೇಜಿನ ಮೇಲೆ ಇಡ್ತೇವೆ ಮೇಜಿನ ಮೇಲೆ ಇಡ್ತೇವೆ ಈಗೆಲ್ಲ ಅದು ಡ್ಯೂಪ್ಲಿಕೇಟೆ ಎಲ್ಲ ಎಲ್ಲ ಇಡ್ತೇವೆ ಕೆಲವು ಕಡೆ ಇಡ್ತೇವೆ ಹೂ ಇಡ್ತೇವೆ ಹೂ ಇಟ್ರೆ ಎಷ್ಟು ಹೊತ್ತಿರ್ತದೆ ಹೆಚ್ಚು ಅಂದ್ರೆ ಬೆಳಗಿನಿಂದ ರಾತ್ರಿ ಮತ್ತೆ ನಾವೀಗ ಹುಟ್ಟಲಿಕ್ಕೆ ಆಗುದಿಲ್ಲ ಅಷ್ಟಿರ್ತದೆ ಅದು ಅಂದ್ರೆ ಸಾರ ಎಲ್ಲಿವರೆಗೆ ಅದರಲ್ಲಿ ನಮ್ಮ ದೇವರು ಇರುವಷ್ಟು ಕಾಲ ಮಾತ್ರ ಮತ್ತೆ ಅದು ಸಾರ ಅದು ಸಾರ ಎಸೆನ್ಸ್ ಅದು ಹೂವಿನಲ್ಲಿ ಪರಿಮಳ ಅಲ್ಲ ಹೂ ದಳ ಅಲ್ಲ ಯಾವುದು ಅಲ್ಲ ಅದರ ಒಳಗೆ ಸಾರ ಅನಿಸಿರ್ತಕ್ಕಂತಹ ಭಗವಂತ ಇರುವಷ್ಟು ಕಾಲ ಭಗವ ಆನಂದ ವಿಶೇಷ ಭಗವಂತನದ್ದು ಅದು ಇರುವಷ್ಟು ಕಾಲ ನಮಗೆ ಅದು ಖುಷಿ ಕೊಡ್ತದೆ ಅದು ಹೋಯಿತೋ ಇಲ್ಲ ಒಬ್ಬ ವ್ಯಕ್ತಿ ಬದುಕಿರ್ತಾನೆ ಅಂತ ಇಟ್ಕೊಳ್ಳಿ ನಮ್ಗೆ ಅವನು ನೋಡಿದ್ರೆ ಆಗುದಿಲ್ಲ ಮೊದಲು ಭಾರಿ ಇಷ್ಟ ಐತ್ರೀ ಅವನು ಮೋಸ ಮಾಡಿದ ಅಯ್ಯೋ ಅವನ್ ಹೊಡಿಬೇಕು ಬೆಳಿಬೇಕು ಅಂತ ಯಾಕೆಂದ್ರೆ ಸಾರ ನಾಮಕನಾದ ಭಗವಂತ ಅಲ್ಲಿಂದ ಹೊರಟ ಸಾರ ಅಂದ್ರೆ ಆನಂದಮಯವಾದ ವಸ್ತು ಹೊರಟಿತು ಆಮೇಲೆ ಅವನನ್ನು ಕಂಡರೆ ಆಗುವುದಿಲ್ಲ ಈಗ ಒಂದೊಂದು ವಸ್ತುವಿನಲ್ಲಿ ಭಗವಂತ ಸಾರರೂಪವನ್ನು ರೂಪವನ್ನು ತುಂಬಿಸಿದ್ದಾನೆ ಅದನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಭಾರೀ ಖುಷಿಯಾಗುತ್ತೆ ಯಾಕೆಂದ್ರೆ ಅಲ್ಲಿ ಸಾರ ಅಂದರೆ ಆನಂದ ಭಗವಂತ ಗ್ರಹಿಸುವ ಸಾರ ಅದರಲ್ಲಿ ಅದು ಏನಂದ್ರೆ ಹೇಳಲಿಕ್ಕಾಗುದಿಲ್ಲ ಭಾರಿ ಖುಷಿರಿ ಎಂಥದ್ದು ಹೇಳಲಿಕ್ಕಾಗುದಿಲ್ಲ ದಾಸರ ನುಡಿ ಎಷ್ಟು ಚೆನ್ನಾಗಿದ್ದೀರಿ ಎಂಥದ್ದು ಗೊತ್ತಿಲ್ಲ ಖುಷಿ ಇದೆ ಅದು ಸಾರ ಅಂತೇಳು ಅದರಲ್ಲಿ ಸತ್ವ ತುಂಬಿಸಿದ್ದಾನೆ ಸ್ವಾಮಿ ಅದು ಆನಂದ ಅದು ಭಗವ ಅದು ಕಾರಣನಿಗೆ ಇಷ್ಟವಾದ್ದು ಇದಿ ಜಗತ್ತಿಗೆ ಕಾರಣನಾದವ ಅರ್ಥಾತ್ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಯಾಕೆಂದ್ರೆ ಈ ಸಾರಕ್ಕೋಸ್ಕರ ಈ ಜಗತ್ತಿಗೆ ಖುಷಿ ಕೊಟ್ಟಿದಲ್ವಾ ಯಾಕೆ ಖುಷಿ ಕೊಟ್ಟಿತು ಭಗವಂತನ ಬಿಂಬರೂಪ ಸಾರ ಅದರಲ್ಲಿದೆ ಭಗವಂತನ ಆನಂದದ ಸಾರ ಅದರಲ್ಲಿದೆ ಅದಕ್ಕೆ ನಮಗೆ ಆನಂದ ಕೊಟ್ಟಿತು ಅದೇ ಯಾಕೆಂದ್ರೆ ಅದು ಕಾರಣ ರೂಪನಿಗೆ ಸಂಬಂಧಪಟ್ಟ ಸಾರ ಅದು ನಮಗೆ ಹಿಡಿಸ್ಬ ನಮ್ಗೆ ಗೊತ್ತಾಗುದಿಲ್ಲ ನಮಗೆ ಬೇಕಾದ ಆನಂದ ನಮ್ಮೊಳಗಿದ್ದದ್ದೇ ಆನಂದ ಆ ಹೂವಿನ ಆನಂದದ್ದು ಹಾಗೇ ಇದೆ ಹತ್ತು ಜನ ನೋಡಿದರೆ ಆನಂದ ಆಗುತ್ತೆ ಆ ಹೂವನ್ನು ನೋಡಿದವರು ಯಾರ್ಯಾರು ನೋಡುತ್ತಾರೆ ಅವರೆಲ್ರಿಗೂ ಆನಂದ ಆಗತ್ತೆ ನಮ್ಮ ಒಳಗಿನ ಮನಸ್ಸಿನ ಆನಂದ ಆದರೆ ಆ ವಸ್ತುವಿನಲ್ಲಿ ಆನಂದ ಅದು ಹಾಗೇ ಇದೆ ಅದಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡಿ ಕಾರಣನಿಗೆ ಈ ಸಾರವನ್ನು ಸಮರ್ಪಣೆ ಮಾಡಿ ಸಾರವನ್ನು ಸಮರ್ಪಣೆ ಮಾಡಿ ಅಂದ್ರೆ ಸಾರ ಸಮರ್ಪಣೆ ಮಾಡುದು ಹೇಗೆ ಆ ಹೂವು ತೆಗೆದು ಅದನ್ನು ಪುಡಿ ಪುಡಿ ಮಾಡಿ ಅದರ ಸಾರು ಮಾಡಿ ದೇವರಿಗೆ ಅರ್ಪಣೆ ಮಾಡೋದು ಹೇಗೆ ಸಾರ ಸಮರ್ಪಣೆ ಮಾಡೋದು ಗೊತ್ತಾಗ್ಲಿಲ್ಲ ಸ್ವಾಮಿ ಹೂ ನಿನಗೇ ಇದು ಅಂದ್ರೆ ಅರ್ಥ ಏನು ಹೂ ಅಂದ್ರೆ ಅದು ಕಸಾದ ದೇವರಿಗೆ ಅದಲ್ಲ ಆ ಹೂವಿನ ಒಳಗೆ ಸಾರ ರೂಪ ಇದೆ ನಮಗೆ ಆನಂದ ಕೊಟ್ಟ ಭಗವಂತನ ಬಿಂಬರೂಪವಾದ ಆನಂದ ವಿಶೇಷ ಅದು ಸಾರ ಅದು ಜಿಷ್ ಅದು ಅದರ ಅಸ್ತಿತ್ವಕ್ಕೆ ಕಾರಣವಾದ ಇಡೀ ಜಗತ್ತಿಗೆ ಆನಂದ ಕೊಟ್ಟಿರತಕ್ಕಂತಹ ಒಂದು ಆನಂದ ವಿಶೇಷ ಇದೆ ಅದನ್ನು ಭಗವಂತನಿಗೆ ನಾವು ಅರ್ಪಿಸಬೇಕು ಕಾರಣನಿಗೆ ವಸ್ತುವಿನಲ್ಲಿ ಆ ವಸ್ತುವನ್ನು ಸೃಷ್ಟಿ ಮಾಡಿದ ಕಾರಣನಾದ ಜನಕನಾದ ಭಗವಂತನಿಗೆ ಇಡೀ ಜಗತ್ತಿಗೆ ಆನಂದದ ಸಾರವನ್ನು ಕೊಟ್ಟ ಆ ವಸ್ತುವಿನ ಸಾರವನ್ನು ಸ್ವಾಮಿ ಇದರ ಸಾರ ನಿನಗೇ ಅಂತ ನಾವು ಅರ್ಪಣೆ ಮಾಡಬೇಕಂತ ಇದು ಹೂ ಅಂತ ಒಂದು ಉದಾಹರಣೆ ಹಣ್ಣು ಅಂತ ಒಂದು ಉದಾಹರಣೆ ಯಾವುದೇ ತಿಂಡಿ ಅಂತ ಉದಾಹರಣೆ ಯಾವುದು ಅಲ್ಲ ನಾವು ಭೋಗಿಸುವ ಯಾವ ಯಾವ ವಸ್ತುಗಳಿವೆ ಅದರಲ್ಲಿ ಏನೇನು ಸಾರ ಅಂತ ನಾವು ತಿಳ್ಕೊಂಡಿದ್ದೇವೆ ಆ ಎಲ್ಲ ಸಾರಕ್ಕೆ ಮೂಲ ಬಿಂಬ ಅದು ಭಗವಂತ ಆ ಸಾರವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತ ದೇವರು ಆ ಕಾರಣ ರೂಪಿಯಾದ ಭಗವಂತ ಕಾರಣ ಮುಂದೆ ಮಾಡುವಾಗ ಕಾರ್ಯವನ್ನು ಮಾಡುವಾಗ ಸ್ವಲ್ಪರ್ಯಾಯಿತಿ ನಮಗೆ ಕೊಡ್ತಾನೆ ಯಾಕಂದ್ರೆ ಸಾರವನ್ನು ನನಗೆ ಅರ್ಪಣೆ ಮಾಡಿ ಆಯಿತು ಆದ್ದರಿಂದ ಮುಂದೆ ಕಾರ್ಯಪ್ರಪಂಚದ ಸಂಬಂಧ ಇವನಿಗೆ ಬೇಡ ಅಂತ ಆ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ ಅದಕ್ಕೆ ಕಾರಣನಿಗೆ ಸಾರ ರೂಪವನ್ನು ಆನಂದವನ್ನು ಸಮರ್ಪಣೆ ಮಾಡಬೇಕು ಅಂತ ಅಂತರ್ಯಾನಿ ಅಂತರ್ಯಾನಿಗೆ ಶುಭ ಶುಭ ಎಂಬ ಹೆಸರಿನ ಆನಂದವನ್ನು ಸಮರ್ಪಣೆ ಮಾಡಬೇಕಂತೆ ಅಂತರ್ಯಾಮಿ ಅವ ಒಳಗೆ ಕೂತವ ಅದನ್ನು ಏನು ಅರ್ಪಣೆ ಮಾಡಬೇಕು ಶುಭವನ್ನು ಸಮರ್ಪಣೆ ಮಾಡಬೇಕಂತೆ ಶುಭ ಅಂದರೆ ನಾವು ತಿಂತೇವೆ ಕೆಲವನ್ನು ನೋಡುವುದು ಮಾತ್ರ ನಾವು ತಿನ್ಲಿಕ್ಕಿಲ್ಲ ಅದು ಹಾಗೇ ಬಿಡ್ಲಿಕ್ಕೆ ಬಿಡ್ತೇವೆ ಅದು ಸಾರ ಅದನ್ನು ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕರಿಸ್ತೇವೆ ಅಂತ ಇಟ್ಟುಕೊಳ್ಳಿ ಆ ಸ್ವೀಕರಿಸಿದ್ರೆ ಅದರಲ್ಲಿ ಒಂದು ಅಂಶ ಅದು ಭಗವಂತನಿಗೆ ಸೇರುವಂತಹದ್ದು ಅದು ಹೋಗ್ತದೆ ಆಟೋಮೆಟಿಕ್ ಆಗಿ ಹೋಗುತ್ತೆ ಈಗ ಸಂಬಳ ಬಂದ್ರೆ ಆ ಸಂಬಳ ಪೂರ್ತಿ ನಿಮ್ಮ ಕೈಯಲ್ಲಿ ಕೊಡುವುದಿಲ್ಲ ಸಂಬಳ ಎಷ್ಟ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೈಗೆ ಎಷ್ಟು ಬರುದು ಹತ್ತೈದು ರೂಪಾಯಿ ಹದಿನೈದು ರೂಪಾಯಿ ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಂತ ಅದು ಕೊಡುವಾಗಲೇ ಕಟ್ ಮಾಡಿ ಕೊಡ್ತಾರೆಂಥ ಹಾಗೆ ನಮ್ಮ ಸ್ವಾಮಿ ಅದು ಎಷ್ಟೆಷ್ಟು ಕಟ್ ಮಾಡ್ಬೇಕೋ ಅಷ್ಟು ಕಟ್ ಮಾಡ್ತಾನೆ ಅಂತ ಅಲ್ಲಿ ಭಾಗ ತೆಗಿತಾನೆ ಅಂತ ತತ್ರ ದೇವತೆಗಳಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ ಕೊನೆಗೆ ನಮಗೆ ಇಷ್ಟು ಅಂತ ಕೊಡ್ತಾನೆ ಕೊಡ್ತಾನೆ ಅದು ವಿಶೇಷ ಎಲ್ಲ ಕಟ್ಟಾಗುವುದಿಲ್ಲ ಅದು ಭಗವಂತ ಅದರಲ್ಲಿ ಸ್ವೀಕರಿಸ್ತಾನೆ ಏನು ಸ್ವೀಕರಿಸ್ತಾನೆ ನಿತ್ಯಂ ಸಹರಿ ಪೂರ್ಣಾನಂದಮಯ ಸೇಷ್ಠಾನ ಜ್ಞಾನತೆ ಖಚಿತ ಶುಭಂ ಪಿಬತ್ಯಥೋ ನಿತ್ಯಂ ನಾಶುಭಂ ಸಹರಿ ಭಗವಂತ ಈ ಶುಭವನ್ನು ಭೋಗಿಸಬೇಕು ಅಂತ ಎರಡು ರೂಪದಿಂದ ಕೂತಿರ್ತಾನಂತೆ ಒಂದಲ್ಲ ಎರಡು ಆತ್ಮ ಅಂತರಾತ್ಮೇತಿ ಹರಿಹಿ ಏಕಏವ ದ್ವಿಧಾಸ್ತಿತಃ ನಮ್ಮಲ್ಲಿ ಈ ಸ್ಪೆಷಲ್ ಐಟಮ್ ಮಾಡಿದರೆ ಎರಡು ಎಲೆ ಹಾಕೊಳ್ತಾರೆ ಕೆಲವರು ಅಪ್ಪ ಗೊತ್ತಾಗುತ್ತೆ ಇದಕ್ಕಾಗ್ತಾರೆ ಅದಕ್ಕಾಗ್ತಾರೆ ಎರಡು ನುಂಗಿ ಹಾಕ್ತಾನ ಅದು ಎರಡು ಒಬ್ಬನಿಗೆ ಎರಡು ಹಾಗೆ ನಮ್ಮ ಸ್ವಾಮಿ ಒಬ್ಬನಿಗೆ ಎರಡು ಎಲೆ ಅಲ್ಲ ಅವನೇ ಎರಡು ರೂಪದಿಂದ ಓದ್ಬಿಟ್ಟಿದ್ದಾನೆ ಆತ್ಮ ಅಂತರಾತ್ಮ ಅಂತ ಒಳಗಿನ ಎರಡು ರೂಪಗಳು ಅಂದರೆ ಈ ಹೃದಯಾಕಾಶದಲ್ಲಿ ಕೂತವ ಜೀವನ ಸ್ವರೂಪ ಹೃದಯದಲ್ಲಿ ಕೂತಿರ್ತಕ್ಕ ಭಗವಂತನ ಎರಡು ರೂಪಗಳು ಆತ್ಮ ಅಂತರಾತ್ಮ ಅಂತ ಅದರ ಕೆಲಸ ಏನು ಅಂದ್ರೆ ಆದತ್ತೇ ಇತಿ ಆತ್ಮ ಸ್ವೀಕರಿಸುವಂತಹದ್ದು ಏನು ಸ್ವೀಕಾರ ಮಾಡೋದು ಎಸ್ಸಾರ ಭಾಗ ಮನಭೂಯ ಶರೀರ ವಾಜಿಷ್ಟಂ ಪ್ರಯತ್ಸಿ ಕೆಲ ಅಂತ ವಾದರಾಜರು ಹೇಳಿದ ಹಾಗೆ ಅದರಲ್ಲಿರತಕ್ಕಂತಹ ಶುಭ ಭಗವಂತ ಸ್ವೀಕರಿಸ್ತಾನೆ ಶುಭ ಅಂದ್ರೆ ಮಂಗಳಮಯವಾಗಿರ್ತಕ್ಕಂಥದ್ದನ್ನು ಅವನು ಸ್ವೀಕಾರ ಮಾಡ್ತಾನೆ ಮಂಗಳಮಯ ಅಂತಂದ್ರೆ ಅದರ ಎಸೆನ್ಸ್ ಅದರ ಸಾರ ಅದನ್ನು ಭಗವಂತ ಅದು ಸ್ವೀಕಾರ ಮಾಡ್ತಾನೆ ಅಂತ ಇದು ಈ ಹಾಲು ಹಾಲು ಅದು ಇದ್ದಕ್ಕೆ ದಪ್ಪ ಇರ್ತದೆ ಅದನ್ನು ಕುಡಿದ್ರೆ ಅಜೀರ್ಣ ರೋಗ ಬರುತ್ತೆ ಅದಕ್ಕೆ ಏನ್ಮಾಡ್ತೇವೆ ನಾವು ಕೆಲವರು ಅದನ್ನು ಕಾಸಿ ಕಾಸಿ ಅದರ ಕೆನೆಯೆಲ್ಲ ತೆಗೆದು ಮತ್ತೆ ಕೊಡ್ತಾರೆ ಅಂದ್ರೆ ಸಾರ ಭಾಗ ತೆಗೆದು ಕೊಡುವಂತ ಇನ್ನು ಕೆಲವರು ಅದನ್ನು ಕಾಸಲಿ ಕೆಲವು ಅಥ್ ಏನಾಗುತ್ತೆ ಅಂದಿಷ್ಟು ನೀರು ಹಾಕಿ ನೀರು ಮಾಡಿ ಕುಡಿತಾರೆ ಅಂತ ಸಾರ ಕುಡಿಯಲಿಕ್ಕೆ ಆಗುದಿಲ್ಲರಿ ಸ್ವಲ್ಪ ಅಂತ ಬಡಿಸುವಾಗಲೂ ಅಷ್ಟೇ ಕೆಲವರಿಗೆ ಅಳಿಗೆ ಕೂಡಲೇ ಬಡಿಸುದು ಕೆಲವರಿಗೆ ನೀರು ಹಾಕಿ ದೊಡ್ಡದು ಮಾಡಿ ಬಡಿಸುದು ಕ್ರಮಗಳು ನಮ್ದಲ್ಲಿ ಬೇರೆ ಬೇರೆ ಇರ್ತದೆ ಹಾಗೆ ನಮ್ಮ ಸ್ವಾಮಿ ಏನ್ ಮಾಡ್ತಾನೆ ಅಂತಂದ್ರೆ ಅದ್ರ ಸಾರ ಭಾಗವಾದ್ದನ್ನು ಮಂಗಳಮಯವಾದದ್ದನ್ನು ಮೊದಲು ಹಿಂತ ಆತ್ಮ ಅಂತರಾತ್ಮ ಎರ ರೂಪದಿಂದ ಅಲ್ಲಿ ಸಾರ ಅಂದ್ರೆ ಒಳಗೆ ಹೋಗುವಾಗಲೇ ಅದು ಸಾರ ಆಗಿರ್ತದೆ ಅದರದ್ದು ಸಾರ ಏನಿದೆ ಅಂದರೆ ತನ್ನದೇ ಆದ ಆನಂದಮಯವಾದ ರೂಪ ಅದನ್ನು ಭಗವಂತ ಸ್ವೀಕರಿಸುತ್ತಾನೆ ಅದು ಸಾರ ಅಥವಾ ಶುಭ ಮೊದಲನೆಯದ್ದು ಸಾರ ಅದು ಕಾರಣನೀಗೆ ಒಳಗಿದ್ದ ಅಂತರಿಯ ಶುಭ ಅನ್ನತಕ್ಕಂತಹ ಆನಂದವನ್ನು ಸಮರ್ಪಣೆ ಮಾಡಬೇಕಂತೆ ನಾನು ಸ್ವೀಕರಿಸುವ ವಸ್ತುವಿನಲ್ಲಿ ಶುಭ ಮಂಗಳವಾದ ವಸ್ತು ಏನಿದೆ ಅಂದರೆ ಪ್ರಾಕೃತ ಸಂಬಂಧ ಇಲ್ಲದೆ ಇದ್ದದ್ದು ಅದು ನಿನಗೆ ಅರ್ಪಿತ ಅಂತ ದೇವರಿಗೆ ಸಮರ್ಪಣೆ ಮಾಡಬೇಕಂತೆ ಹೊರಗೆ ಸಮರ್ಪಣೆ ಮಾಡಿರುತ್ತೇವೆ ಒಳಗೆ ಹೋದ ಮೇಲೆ ಮತ್ತೆ ಅದು ಭಗವಂತರಿಗೆ ನಾವು ನಿವೇದನೆ ಮಾಡಬೇಕಂತೆ ಅದು ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳಿಗೆ ಇದು ಸಮರ್ಪಣೆ ಅಂತ ಹೀಗೆ ಎರಡನೇದ್ದಿದು ಇದು ಪ್ರವಿ ಮೂರನೇದ್ದು ಪ್ರವಿವಿಕ್ತ ನಾಲ್ಕನೆಯದ್ದು ಆನಂದ ಅಂತ ಈ ಬ್ರಹ್ಮಾಂಡದಲ್ಲಿ ತುಂಬಿದ ಭಗವಂತನ ವಿರಾಟ್ ರೂಪ ಅದಕ್ಕೇನು ಸಮರ್ಪಣೆ ಮಾಡಬೇಕು ಪ್ರವಿವಿಕ್ತ ಅಂತ ಪ್ರವಿಕ್ತ ಅಂತಂದರೆ ವಿವಿಕ್ತ ಅಂದರೆ ಏಕಾಂತ ಪ್ರದೇಶ ನಾವು ಏಕಾಂತ ಪ್ರದೇಶದಲ್ಲಿ ಗುಟ್ಟಿನಲ್ಲಿ ನಾವು ಮಾಡ್ತೇವಲ್ಲ ಆ ಆನಂದವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ ಈ ಭಾರೀ ಲೋಭಿಗಳಿರ್ತಾರೆ ಆ ಲೋಭಿಗಳು ಏನು ಮಾಡ್ತಾರೆ ಅಂದರೆ ಲೋಬಿ ಅಂದರೆ ಬೇಕು ದೋಷ ಅಲ್ಲದು ಸದ್ಗುಣ ಆ ಲೋಪಿಗಳು ಏನು ಮಾಡ್ತಾರೆ ಅಂದರೆ ಪುಣ್ಯದಲ್ಲಿ ಲೋಭವುಳ್ಳವರು ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಬಟಾಬೈಲಲ್ಲಿ ಎಲ್ಲ ಸತ್ಕರ್ಮಗಳನ್ನು ಮಾಡೋದಿಲ್ಲ ಅವರು ಎಲ್ಲಿಯೋ ಒಂದು ಮೂಲೆಯಲ್ಲಿ ಹೋಗಿ ಸಂಧಿಯಲ್ಲಿ ಕೂತು ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಕೂತು ಜಪ ಗಿಪ ತಪಸ್ಸು ಎಲ್ಲ ಮಾಡ್ತಾರೆ ಬದರಿಗ ಹೋಗಿ ಜಪ ಮಾಡ್ತಾರೆ ಯಾವುದೋ ಒಂದು ಮೂಲೆಗೆ ಹೋಗಿ ತಪಸ್ಸು ಮಾಡ್ತಾರೆ ಯಾರಿಗೂ ಗೊತ್ತಾಗದ ಜಾಗವನ್ನು ಆಶ್ರಯಿಸುತ್ತಾರೆ ಅಲ್ಲಿ ಮಾಡುವ ಪುಣ್ಯಕರ್ಮಗಳುಂಟಲ್ಲ ಅದು ಪ್ರವಿವಿಕ್ತ ಏಕಾಂತದಲ್ಲಿ ಯಾರಿಗೂ ಗೊತ್ತಾಗದೆ ಮಾಡತಕ್ಕಂಥದ್ದು ಅದಕ್ಕೆ ಭಾರಿ ಪುಣ್ಯ ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯನೇ ಇದೆ ಏನು ಅಂತಂದ್ರೆ ನಾವು ಜಪ ಆಹುನಿಕ ಮಾಡುವಾಗ ಯಾರಾದರೂ ಸುಳಿದರೆ ನಮ್ಮ ಸ್ವಲ್ಪ ಪುಣ್ಯ ಅವರಿಗೆ ಹೋಗುತ್ತೆ ಅಂತ ಅದಕ್ಕೆ ನಮ್ಮ ಆಚಾರ್ಯರು ಜಪ ಮಾಡುವ ಕ್ರಮವನ್ನು ತೋರಿಸಿದ್ರು ಹೇಳ್ತಾರೆ ಅದು ಹೇಗೆ ಅಂತಂದ್ರೆ ಒಂದು ಬಟ್ಟೆದ್ದೇ ಒಂದು ಮಂಟಪವನ್ನಾಗಿ ಮಾಡಿ ಅದರ ಕೂತು ಆಚಾರ್ಯರು ಜಪ ಮಾಡುತ್ತಿದ್ದರು ಅಂತ ಇನ್ನೊಬ್ಬರ ಛಾಯೆಯೂ ಬೀಳಬಾರದು ನರಛಾಯ ಹಂತಿ ಪುಣ್ಯಂ ಪುರಾತನ ಅಂತ ಮನುಷ್ಯನ ಚಾಯ ಅಂತೂ ಬೀಳಲೇಬಾರದಂತೆ ಅದು ಎಲ್ಲಾ ಪಾಪ ಪುಣ್ಯವನ್ನು ಕಸಿದುಕೊಳ್ಳುತ್ತೆ ಅಂತ ಅದಕ್ಕೆ ಏಕಾಂತದಲ್ಲಿ ನಾವು ಮಾಡತಕ್ಕಂತಹ ಅನುಷ್ಠಾನ ಸಾಧನೆಗಳು ಇದು ಪ್ರವಿವಿಕ್ತ ಈ ಪ್ರವಿವಿಕ್ತದಲ್ಲಿ ಬರತಕ್ಕಂತಹ ಪುಣ್ಯ ಅದರಿಂದ ಲಭಿಸುವ ಆನಂದ ಉಂಟಲ್ಲ ಅದು ಭಗವಂತನಿಗೆ ಸ್ಥೂಲನಿಗೆ ವಿರಾಟ್ ರೂಪನಿಗೆ ಸಮರ್ಪಣೆ ಮಾಡಬೇಕಂತೆ ಯಾಕೆಂದ್ರೆ ನೀವು ಎಲ್ಲಿ ಹೋದರೂ ಕೂಡ ಆ ಸ್ಥೂಲ ರೂಪನಾದ ವಿರಾಟ್ ರೂಪನಾದ ಭಗವಂತ ನೋಡಿಯೇ ನೋಡ್ತಾನೆ ನೀವು ಯಾರು ನೋಡಬಾರದು ಅಂತ ಹೊರಟರು ಕೂಡ ನರ ನೋಡಬಾರದು ಅಂತ ಹೊರಟರು ನರಹರಿ ನೋಡ್ತಾನೆ ಅವನಿಗೆ ಆ ಸ್ಥೂಲನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಪ್ರವಿವಿತ್ತ ಬುಕು ಅವತಾರ ರೂಪಗಳು ರಾಮ ಕೃಷ್ಣಾದಿ ಅವತಾರಗಳು ಅವಗಳಿಗೆ ಆನಂದ ಎಂಬ ಆನಂದವನ್ನು ಸಮರ್ಪಣೆ ಮಾಡಬೇಕಂತೆ ಅದು ಆನಂದ ಅಂತಂದ್ರೆ ಕೃಷ್ಣ ರಾಮ ನಲಿದಾಡಿದ ನಲಿದಾಡುವಾಗ ಶಬರಿ ಹಣ್ಣು ಕೊಟ್ಟಲು ರಾಮಚಂದ್ರ ಸ್ವೀಕಾರ ಮಾಡಿದ ಆನಂದ ನಮಗೆ ಯಾವುದರಿಂದ ಆನಂದ ಆಯಿತು ಅದನ್ನೇ ಸಮರ್ಪಣೆ ಮಾಡೋದು ಕೃಷ್ಣ ಬಂದ ಕುಬ್ಜೆ ತ್ರಿವಕ್ರೆ ತನ್ನ ಕೈಯಲ್ಲಿ ಗಂಧ ಇತ್ತು ಸ್ವಾಮಿ ಸ್ವೀಕರಿಸುವಂತ ಸಮರ್ಪಣೆ ಮಾಡಿದ್ದು ಭಗವಂತ ತನ್ನ ಹಚ್ಚಿಕೊಂಡ ಶ್ರೀಗಂಧವನ್ನು ಪೂಜಿಕೊಂಡ ಹೀಗೆ ಭಗವಂತ ಆನಂದ ಅವತಾರದಲ್ಲಿ ನಮ್ಮ ಆನಂದ ಏನಿದೆ ಅಂದ್ರೆ ನಮ್ಮ ಆನಂದ ಅಂತಂದ್ರೆ ಅದಕ್ಕೆ ಮೂಲವಾದ ಬಿಂಬವಾದ ತನ್ನದೇ ಆನಂದವನ್ನು ಭಗವಂತ ಸ್ವೀಕರಿಸುತ್ತಾನೆ ಇದು ಅವತಾರಕ್ಕೆ ಸಂಬಂಧಪಟ್ಟದ್ದು ಇಲ್ಲಿಗೆ ನಾಲ್ಕಾದ್ರೆ ಇನ್ನು ಎರಡು ಉಳಿತು ಅದು ಒಂದು ವ್ಯಾಪ್ತ ಮತ್ತೊಂದು ಅಂಶ ವ್ಯಾಪ್ತಕ್ಕೆ ಸ್ಥೂಲ ಅಂಶಕ್ಕೆ ನಿಸ್ಸಾರ ಅಂತ ವ್ಯಾಪ್ತವಾದ ರೂಪ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆ ತುಂಬಿರತಕ್ಕಂತಹ ಒಂದು ರೂಪ ಅದಕ್ಕೆ ಏನ್ ಮಾಡಬೇಕು ನಾವು ಅಂದ್ರೆ ಸ್ಥೂಲವಾದ ಆನಂದವನ್ನು ಸಮರ್ಪಣೆ ಮಾಡುವ ಸ್ಥೂಲ ಆನಂದ ಅಂತಂದ್ರೆ ನಾವು ಏನೇನು ಮಾಡ್ತೇವೆ ಆವಾಗ ಏನೇನು ಆನಂದ ಆಗುತ್ತೆ ಅದನ್ನೆಲ್ಲ ಸ್ಥೂಲನಿಗೆ ಸಮರ್ಪಣೆ ಮಾಡ್ಬೇಕಂತೆ ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತೇವೆ ತಿರುಗಾಡ್ತೇವೆ ಮರಗಳಿಗೆ ನೀರೆರಿಯಿತೇವೆ ಆಕೆ ಗೊಬ್ಬರ ಹಾಕ್ತೇವೆ ಗಾರ್ಡನಿಂಗ್ ಮಾಡ್ತೇವೆ ಏನೇನು ಮಾಡ್ತೇವೆ ಅದರಿಂದ ನಮಗೇನು ಆನಂದ ಆಗುತ್ತೆ ಅದೆಲ್ಲವನ್ನು ಕೂಡ ಆ ಸ್ಥೂಲನಿಗೆ ಸಮರ್ಪಣೆ ಮಾಡ್ಬೇಕಂತ ಇದು ಯಾಪ್ತನಿಗೆ ಸಮರ್ಪಣೆ ಮಾಡಬೇಕಂತ ಇದು ಸ್ಥೂಲ ಆನಂದ ನಿಸ್ಸಾರ ಇದೆಲ್ಲ ಹೋಯಿತು ಅಂತಂದ್ರೆ ಸಾರ ಹೋಯಿತು ಶುಭ ಹೋಯಿತು ಪ್ರವಿರಿಕ್ತ ಹೋಯಿತು ಆನಂದ ಹೋಯಿತು ಸ್ಥೂಲ ಹೋಯಿತು ಕೊನೆಗೆ ನಿಸ್ಸಾರ ಅದನ್ನು ಅಂಶ ಇದರ ಒಳಗಿರತಕ್ಕಂತಹ ಅಂಶನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಹೀಗೆ ಆರು ರೂಪಗಳು ಭಗವಂತನದ್ದು ಅದಕ್ಕೆ ಆರು ರೀತಿಯಾದ ಆನಂದವನ್ನು ಸಮರ್ಪಣೆ ಮಾಡಬೇಕು ಹೀಗೆ ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತ ಆನಂದ ಸ್ಥೂಲ ನಿಸ್ಸಾರ ಆರು ರಸಗಳ ಅರ್ಪಿಸಲು ಪರಗೆ ಈ ರಹಸ್ಯವ ಹೇಳದೆ ಈ ಪರಗೆ ಪರಗೆ ಅಂದರೆ ಇದರ ಬಗ್ಗೆ ಕಿಂಚಿತ್ತೂ ಸ್ಪರ್ಶ ಇಲ್ಲದೆ ಇರತಕ್ಕ ಇದರ ಬಗ್ಗೆ ಅಸೂಯ ಪಡುವ ಅತೃಪ್ತಿ ಪಡುವ ಒಂದು ರೀತಿಯಲ್ಲಿ ಅಪಹಾಸ ಗೇರಿ ಮಾಡುವಂತಹವನಿಗೆ ಪರಗೆ ಈ ರಹಸ್ಯ ಪೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು ಇಂತಹ ಅಪಾರ ಮಹಿಮನಾದ ಭಗವಂತನನ್ನು ನೆನೆಯುತ್ತಾ ನಮ್ಮಲ್ಲಿ ಏನೇನಿದೆ ಅದನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಅನ ಸುಖಿಸುತ್ತಿರು ಇದನ್ನು ಆನಂದ ಇರು ಆನಂದ ಯಾವುದರಲ್ಲಿ ಅಂದ್ರೆ ನಾವು ಭೋಗಿಸುವುದರಲ್ಲಿ ಆನಂದ ಇರುವುದನ್ನ ಅದನ್ನು ಇನ್ನೊಬ್ಬರಿಗೆ ಕೊಡುವುದರಲ್ಲಿ ಆನಂದ ಇರುತ್ತದೆ ಹಣ್ಣು ತಿನ್ನುವುದರಲ್ಲಿ ರುಚಿಯಲ್ಲ ಹಣ್ಣನ್ನು ತುಂಡು ಮಾಡಿ ವಿಭಾಗ ಮಾಡುವುದರಲ್ಲಿ ರುಚಿ ಇರುವಂತಹದ್ದು ಯಾರಲ್ಲಿ ವಿಭಾಗ ಮಾಡಬೇಕು ಬಂದ ವ್ಯಕ್ತಿಯಲ್ಲಿ ಅಲ್ಲ ಅವನ ಒಳಗಿದ್ದ ಭಗವಂತನಲ್ಲಿ ತುಂಬಿದ ಭಗವಂತನಲ್ಲಿ ಕಾರಣನಾದ ಭಗವಂತನಲ್ಲಿ ನಾವು ಹಂಚಿಕೊಳ್ಳಬೇಕಾದ್ರು ಯಾವುದನ್ನು ಹಂಚಿಕೊಳ್ಳಬೇಕು ಅವನಿಗೆ ಏನು ಬಯಸ್ತಾನೆ ಅವ ಇದ ಸೃಷ್ಟಿ ಮಾಡಿದ ವಸ್ತು ಅದಲ್ಲ ಅದರ ಒಳಗೆ ಆನಂದ ಆನಂದ ಎಲ್ಲಿರುವಂತಹದ್ದು ನಮ್ಮ ಮನಸ್ನಲ್ಲಿ ಅಥವಾ ನಮ್ಮ ಸ್ವರೂಪದಲ್ಲಿ ನಮಗೆ ಸಂಬಂಧಪಟ್ಟ ಆನಂದ ಈ ಆನಂದವನ್ನು ಅವರ ಜೊತೆಗೆ ನಾವು ಹಂಚಿಕೊಳ್ಳಬೇಕು ಏನೇನು ಆನಂದ ಬಂತು ಆವಾಗೆಲ್ಲ ಸ್ವಾಮಿ ಇದು ಕಾರಣನಿಗೆ ಇದು ಅಂತರ್ಯಾಮಿಗೆ ಇದು ಸ್ಥೂಲನಿಗೆ ಇದು ವ್ಯಾಪ್ತನಿಗೆ ಇದು ಅಂಶನಿಗೆ ಹೀಗೆ ಅಲ್ಲಿಗೆ ಅರ್ಪಣೆ ಮಾಡ್ತಾ ಇದ್ರೆ ಸುಖಿಸುತ್ತಿರು ಇಲ್ಲಿಯೂ ಸುಖ ಅಲ್ಲಿಯೂ ಸುಖ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣೆ